ನ ರೂಪಂ ಅಸ ಇಹ ತಥಾ ಉಪಲಭ್ಯತೆ ಆ ಶ್ಲೋಕದ ಬಗ್ಗೆ ನಿನ್ನೆ ನೋಡ್ತಾ ಇದ್ದೆವು ಈ ಜಗತ್ತು ವಿಕಾರಿ ಎನ್ನುವುದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ ಪ್ರಾಯಶಃ ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದಾಸರು ತನ್ನೊಂದು ಹಾಡಲ್ಲಿ ಹೇಳಿದ್ದೋ ಏನು ಇಂದಿನ ದಿನ ಸುದಿನ ನಾಳೆಗೆ ಎಂದರೆ ಅದು ಕಠಿಣ ಏನನ್ನು ಮನಸ್ಸನ್ನು ಇಟ್ಟುಕೊಂಡು ಹೇಳಿರಬಹುದು ಗುರುಗಳಿಂದ ನಾವೇನು ಅಧ್ಯಯನ ಮಾಡ್ತೇವೆ ಅದನ್ನು ಆಗಲೇ ನಾವು ಅದನ್ನು ಕಾರ್ಯರೂಪಕ್ಕೆ ಇಳಿಸಬೇಕು ಇಳಿಸಿದರೆ ಗುರುಗಳು ಹೇಗೆ ಹೇಳಿರ್ತಾರೆ ಹಾಗೆಯೇ ನಮ್ಮ ತಲೆಯಲ್ಲಿದ್ದು ನಮ್ಮ ಶಿಷ್ಯನ ತಲೆಗೂ ತುಂಬಿಸಲಿಕ್ಕಾಗುತ್ತೆ ಗುರುಗಳು ಇವತ್ತು ಹೇಳಿರ್ತಾರೆ ನಾಡೆಯೋ ನಾಡ್ದೋ ಅದನ್ನು ನಾವು ಶಿಷ್ಯನ ತಲೆಗೆ ತುಂಬಿಸುವುದು ಅಂತ ಇಟ್ಟುಕೊಂಡ್ರೆ ಅದರಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಗಲಿಕ್ಕೆ ಶುರುವಾದ್ರೆ ಥಿಯರಿ ಆದ ಕೂಡ್ಲೇ ಪ್ರಾಕ್ಟಿಕಲ್ಲಿಗೆ ಹೋಗಬೇಕು ಇವತ್ತು ಥಿಯರಿ ಪ್ರಾಕ್ಟಿಕಲ್ಲಿಗಾಗುವಾಗ ಸ್ವಲ್ಪ ದಿವಸ ಬಿಟ್ಟು ಅಂತಂದ್ರೆ ಪುನಃ ಥಿಯರಿ ಸುರಿ ನಿಂದೇ ಮಾಡಬೇಕಾಗುತ್ತೋ ಏನು ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುವ ಪ್ರಸಂಗ ಇದೆ ಎಲ್ಲಿಯ ತನಕ ಅಂತಂದ್ರೆ ಅದರ ಬಗ್ಗೆ ಒಂದು ಕತೆ ಉಂಟಲ್ಲ ಬರೇ ಲೋಕದಲ್ಲಿದ್ದಂಥ ಈ ವಸ್ತುಗಳು ಮಾತ್ರ ವಿಕಾರಿ ಅಲ್ಲ ನಮ್ಮ ಮನಸ್ಸೇ ಎಷ್ಟು ವಿಕಾರಿ ಅಂತ ಈ ವಿಷಯದಲ್ಲಿ ಒಂದು ಕತೆ ಉಂಟಲ್ಲ ಕರ್ಣನ ಬಳಿಗೆ ಯಾರೋ ಒಬ್ಬ ಬೇಡಲಿಕ್ಕೆ ಅಂತ ಬಂದ ಕರ್ಣ ಆವಾಗ ಅಭ್ಯಂಗ ಮಾಡ್ತಾ ಇದ್ದ ಎಡಕೈಯಲ್ಲಿ ಚಿನ್ನದ ಗಿಂಡಿ ಹಿಡ್ಕೊಂಡು ಅದರಲ್ಲಿ ಎಣ್ಣೆ ಬಲಗೈಗೆ ಹಾಕಿ ತಲೆಗೆ ಹಚ್ಚಿಕೊಂಡು ಎಣ್ಣೆ ಅಭ್ಯಂಗ ಮಾಡ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಬೇಡಿಕೊಂಡು ಬಂದ ಏನು ಮಾಡಿದ ಎಡ ಕೈಯಲ್ಲಿದ್ದಂಥ ಚಿನ್ನದ ಗಿಂಡಿಯನ್ನು ಹಾಗೆಯೇ ಕೊಟ್ಟಂತೆ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹೇಳಿದರು ಕರ್ಣನ ಹತ್ರ ಹೇಗೂ ಕೊಡೋದು ಕೊಡ್ತೀಯ ಸ್ವಲ್ಪ ನಿರ್ಮಾಲ್ಯ ತುಳಸಿ ನೀರು ಸಂಕಲ್ಪ ಇದನ್ನೆಲ್ಲ ಮಾಡಿಕೊಂಡು ಕೊಟ್ಟಿದರೆ ನನಗೆ ಹತ್ತು ಪಟ್ಟು ಪುಣ್ಯ ಜಾಸ್ತಿ ಬರ್ತಿತ್ತಲ್ವೋ ಅಂತ ಕೇಳಿದ್ದಕ್ಕೆ ಕರ್ಣ ಏನಂದ ಅಂತೆ ಗೊತ್ತಾ ಸಂಕಲ್ಪ ಸರಿ ನಿಮ್ಮದು ನಿಮ್ಮ ಸಂಕಲ್ಪ ಸರಿ ಹೀಗೆ ಮಾಡಿ ಕೊಡಬೇಕು ಅಂತ ನಿಮ್ಮ ಸಂಕಲ್ಪ ಸರಿ ಆದರೆ ಸಂಕಲ್ಪ ಎಷ್ಟು ಉದ್ದ ಅಂತ ಯಾರಿಗೊತ್ತು ಇಷ್ಟೇ ಅಲ್ಲ ನಿಮ್ಮ ಸಂಕಲ್ಪ ಮುಗಿಯುವಾಗ ನನ್ನ ಮನಸ್ಸು ಬದಲಾಗಿ ಬಿಟ್ರೆ ಕೊಡುವುದು ಬೇಡ ಅಂತ ಬದಲಾಗಿ ಬಿಟ್ರೆ ಸರಿ ಹಾಳಾಗಿ ಹೋಗಿ ಸಂಕಲ್ಪ ಬೇಡಪ್ಪ ಕಾರಣ ಎಡ ಕೈಯಲ್ಲಿಂದದನ್ನು ಬಲಗೈಯಲ್ಲಿ ಇದಾದ್ರೂ ಕೊಡಬಾರ್ದ ಅಂತದಕ್ಕೆ ಕಾರಣ ತಕ್ಷಣ ಅಂತ ಅಂತೆ ಎಡ ಕೈಯಲ್ಲಿಂದ ಬಲಗೈಗೆ ಬರುವಾಗಲೇ ಮನಸ್ಸು ಬದಲಾಗಬಹುದು ಕೊಡುವುದು ಬೇಡ ಇಷ್ಟು ಕೊಡುವುದು ಬೇಡ ಏನಿದ್ರು ಕೊಡ ಸ್ವಲ್ಪ ಕಮ್ಮಿ ಕೊಡೋಣ ಅಂತ ಈಗ ಮನಸ್ಸು ಬದಲಾಗ ವಿಕಾರಿ ಆದ್ರಿಂದಲೇ ಕಾಣುತ್ತೆ ಉಡುಪಿಯಲ್ಲಿರತಕ್ಕಂತಹ ಸ್ವಾಮಿಗಳಲ್ಲಿ ಇಬ್ಬರು ಮಾತ್ರ ನಿರ್ವಿಕಾರದು ಮತ್ತೆ ಎಲ್ಲ ವಿಕಾರಿಗಳೇ ವಿಶ್ವೇಶ್ವರರು ವಿದ್ಯಾಸಾಗರ ವಿಶ್ವಪ್ರಿಯರು ವಿದ್ಯಾವಲ್ಲಭರು ಹೀಗೆ ಹಿಡ್ಕೊಂಡು ಹೋದರೆ ಎಲ್ಲ ಎಂಟಲ್ವ ಉಡುಪಿಯಲ್ಲಿ ಸ್ವಾಮಿಗಳು ಅದರಲ್ಲಿ ಆರು ಸ್ವಾಮಿಗಳ ಹೆಸರಲ್ಲಿಯೂ ಕೂಡ ವಿ ಆರಂಭದಿಂದ ಆರಂಭದಲ್ಲಿ ವಿ ಉಂಟು ಇಬ್ರು ಮಾತ್ರ ನಿರ್ವಿಕಾರವಾಗಿದೆ ಒಬ್ಬರು ಸುಗುಣೇಂದ್ರರು ಮತ್ತೊಬ್ರು ಲಕ್ಷ್ಮ ಲಕ್ಷ್ಮೀವರರು ಒಬ್ಬರು ಪರ್ಯಾಯ ಸ್ವಾಮಿಗಳು ಮತ್ತೊಂದು ಪುತ್ರಿಯ ಸ್ವಾಮಿಗಳು ಇವರಿಬ್ಬರ ಹೆಸರಲ್ಲಿ ವಿಕಾರ ಇಲ್ಲ ಇವರ ಇಬ್ಬರ ಹೆಸರಿಗೂ ವಿಕಾರ ಇಲ್ಲ ಮತ್ತು ಎಲ್ಲರ ಹೆಸರಿಗೂ ವಿಕಾರ ಪ್ರಾಯಶಃ ಅದರ ಹಿನ್ನೆಲೆ ಹೀ ಕೊಟ್ಟೋ ಏನೋ ನ ರೂಪಂ ಅಥಾ ಉಪಲಭ್ಯತೆ ಅರ್ಜುನ ಎಚ್ಚರಿಕೆ ಏನು ಅಂತ ಈ ಜಗತ್ತಿನಲ್ಲಿ ಇರತಕ್ಕಂತಹ ವಸ್ತುಗಳಲ್ಲಿ ಏನು ಒಂದು ಆಕಾರ ಉಂಟು ಹೇಳುವಾಗ ಹೇಗಿರುತ್ತೆ ಅದೇ ರೀತಿ ಮತ್ತೊಂದು ಕ್ಷಣದಲ್ಲಿ ಇರಬೇಕಾಗಿಲ್ಲ ಆದ್ದರಿಂದ ಯಾವಾಗ ಹೇಳ್ತೇವೋ ಆವಾಗ ಅದನ್ನು ಕಾರ್ಯರೂಪಕ್ಕೆ ಇಳಿಸಬೇಕು ನ ರೂಪ ಅಸ ಇಹ ಕಥಾ ಉಪಲಭಿ ಹಾಗಾದ್ರೆ ಜಗತ್ತೆನ್ನೋದದು ಒಗಟಿನಂತೆ ನಿಂತಿತ ಹೇಳುವ ಕಾರ್ಯದಲ್ಲಿ ಹೇಗಿರುತ್ತೋ ನಂತರದ ಕ್ಷಣದಲ್ಲಿ ಹಾಗೆ ಇರುವುದಿಲ್ಲೋ ಆದ್ರಿಂದ ಜಗತ್ತೊಂದು ಒಗಟಿನಂತೆ ನಿಂತಿದೆ ಇಷ್ಟೇ ಅಲ್ಲ ಮತ್ತೆ ನಚ ಚ ಆದಿಹಿ ನಚ ಅಂತಹ ನಚ ಸಂಪ್ರವಿಷ್ಟ ಇದಕ್ಕೆ ನಿನ್ನೆ ಅರ್ಥ ಹೇಳಿದ್ದೆ ಇದರ ಒಳಗೆ ಪ್ರವೇಶ ಮಾಡಿರತಕ್ಕಂಥ ಭಗವಂತನ ಆದಿ ಅಂತ್ಯ ತಿಳ್ಕೊಳ್ಳಿಕ್ಕೆ ಬರೋ ಅಲ್ಲ ಜಗತ್ತಿಗೆ ಆದಿ ಅಂತ್ಯ ತಿಳ್ಕೊಳ್ಳಲಿಕ್ಕೆ ಬರುತ್ತೆ ಜಗತ್ತಿನ ಒಳಗೆ ಸೇರಿರ್ತಕ್ಕಂಥ ಭಗವಂತನ ಆದಿ ಅಂತ್ಯ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಒಂದು ಅರ್ಥ ಹೇಳಿದ್ದೆ ಇವತ್ತದಕ್ಕೇನು ಇನ್ನೊಂದು ಅರ್ಥ ಆದಿಹಿ ನ ಚ ನಚ ಅಂತಃ ನಚ ಸಂಪ್ರವಿಷ್ಟ ಆದಿ ಅಂತಃ ಯಾರ ಹೆಸರು ಯಾರ ಹೆಸರು ಅಂದರೆ ಭಗವಂತನೇ ಹೆಸರು ದೇವರಿಗೆ ಹೆಸರೇನು ಅಂತ ಒಂದು ಹೆಸರು ಅಂತ ಅಂತ ಒಂದು ಹೆಸರು ಸಂಪ್ರವಿಷ್ಟ ಅಂತ ಒಂದು ಹೆಸರು ಆದಿ ಅಂದ್ರೆ ಏನರ್ಥ ಮೊದಲಿಗ ಅಂತ ಅರ್ಥ ಅಂತ ಅಂದ್ರೆ ಏನರ್ಥ ಕೊನೆಗ ಅಂತ ಅರ್ಥ ಜಗತ್ತೆಲ್ಲ ಮುಗದ ಮೇಲೆ ಇರುವವನು ಜಗತ್ತಿಗಿಂತ ಮೊದಲು ಇರುವವನು ಮೊದಲು ಇರುವವನನ್ನು ಆದಿ ಅಂತ ಕರೆದ್ರು ಜಗತ್ತಿನ ನಾಶಾದ ಮೇಲೆ ಇರುವವನನ್ನು ಅಂತ ಅಂತ ಕರೆದ್ರು ಒಳಗೆ ಸೇರಿಕೊಂಡಿರುವವರನ್ನು ಸಂಪ್ರವಿಷ್ಟ ಅಂತ ಕರ್ತವೆ ಇದು ಮೂರು ಹೆಸರು ಭಗವಂತನಿಗೆ ಮಾತ್ರ ಬೀಸಲು ಮತ್ತೆ ಯಾರಿಗೂ ಇಲ್ಲ ನಮಗಾಗುತ್ತಾ ಆದಿ ಎಂಬ ಹೆಸರು ನಮಗಾಗುತ್ತಾ ಇಲ್ಲ ನಮ್ಮಕ್ಕಿಂತ ಮೊದಲು ನಮ್ಮ ಅಪ್ಪ ಇದ್ದ ಅಜ್ಜ ಇದ್ದ ಅಂತ ಎನ್ನತಕ್ಕಂಥ ಹೆಸರು ನಮಗಾಗುತ್ತಾ ಇಲ್ಲ ನಂತರದಲ್ಲಿ ನಮ್ಮ ಮಕ್ಕಳು ಇರ್ತಾವೆ ಮೊಮ್ಮಕ್ಕಳು ಇರ್ತವೆ ಹಾಗಾದ್ರೆ ಅಂತ ಎಂಬ ಹೆಸರು ಇಲ್ಲ ಆದಿ ಎಂಬ ಹೆಸರು ಇಲ್ಲ ಎರಡು ಹೋಯ್ತಾ ಇನ್ನು ಸಂಪ್ರವಿಷ್ಟ ಎನ್ನತಕ್ಕಂಥ ಹೆಸರು ನಮಗುಂಟ ಇಲ್ಲ ಏನು ಸಂಪ್ರವಿಷ್ಟ ಅಂದ್ರೆ ಒಳಗೆ ಪ್ರವೇಶ ಮಾಡುವುದು ತರ್ಥ ಒಳಗೆ ಪ್ರವೇಶ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟ ಮಡಕೆ ನಿರ್ಮಾಣ ಮಾಡಿದೆವು ಗುಡಾಣ ನಿರ್ಮಾಣ ಮಾಡಿದೆವು ಗುಡಾಣದ ಹೋಗಿ ಕೂಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಾ ಮನೆ ನಿರ್ಮಾಣ ಮಾಡಿದೆವು ಮನೆಯ ಹೋಗಿ ಕೂಡುತ್ತೇವೆ ಯಾಕೆ ಮನೆ ನಮ್ಮಕ್ಕಿಂತ ದೊಡ್ಡದುಂಟು ಆದ್ರಿಂದ ಮನೆಯ ಒಳಗೆ ಹೋಗಿ ಕೂತೆವು ಮಡಕೆ ನಮ್ಮಕ್ಕಿಂತ ಚಿಕ್ಕದುಂಟು ಹಾ ಯಾರೋ ಅಂದ್ರು ಮಡಕೆಯನ್ನು ದೊಡ್ಡದು ಮಾಡುತ್ತೇನೆ ಅದ್ರೊಳಗೆ ಹೋಗಿ ಕೂಡುತ್ತೇನೆ ಅಂತ ಕೂಡಬಹುದು ಆದರೆ ದೇವರ ಪ್ರವೇಶ ಅದಕ್ಕೆ ಅಂದರು ನಮ್ಮದು ಮನೆಯೊಳಗೆ ಪ್ರವೇಶ ದೇವರದ್ದು ಮನೆಯೊಳಗೆ ಸಂಪ್ರವೇಶ ಪ್ರವೇಶ ಮತ್ತೆ ಸಂಪ್ರವೇಶ ಎರಡು ವ್ಯತ್ಯಾಸ ಆದ್ರಲ್ಲೇ ನಮ್ಮಲ್ಲಿ ಎಲ್ಲ ಕಡೆಯೂ ಕೂಡ ಗೃಹ ಪ್ರವೇಶ ಅಂತ ಇಷ್ಟೇ ಗೃಹ ಸಂಪ್ರವೇಶ ಅಂತ ಇಲ್ಲವೇ ಇಲ್ಲ ಮನೆ ಕಟ್ಟಿದ್ದೇವೆ ಮನೆ ಒಕ್ಕಲು ಮನೆ ಒಕ್ಕಲು ಮನೆಗೆ ಪ್ರವೇಶ ಮಾಡುವುದು ಒಂದು ಅರ್ಥ ಏನು ಗೃಹ ಪ್ರವೇಶ ಮತ್ತೇನಲ್ಲ ಗೃಹ ಸಂಪ್ರವೇಶ ಅಲ್ಲ ಏನು ವ್ಯತ್ಯಾಸ ಪ್ರವೇಶಕ್ಕೂ ಸಂಪ್ರವೇಶಕ್ಕೂ ಏನು ವ್ಯತ್ಯಾಸ ಭಗವಂತನದ್ದು ಸಂಪ್ರವೇಶ ದೊಡ್ಡ ಬಂಗಲೆ ಕಟ್ಟಿದ ಹತ್ತೈವತ್ತರವತ್ತು ಲಕ್ಷ ಖರ್ಚು ಮಾಡಿ ದೊಡ್ಡ ಬಂಗಲೆ ಕಟ್ಟಿದ ಏನು ಒಂದೊಂದು ಕೊಠಡಿಗಳು ಎಷ್ಟೆಷ್ಟು ದೊಡ್ಡದು ಗೊತ್ತಾ ಆದ್ರೆ ಅವನಿಗೆ ಕೂತದ್ದಲ್ಲಿ ಗೊತ್ತಾ ಎರಡು ಅಡಿ ಜಾಗದಲ್ಲಿ ಮಾತ್ರ ಊಟ ಗೀಟ ಆಯ್ತು ಮಲಗಿದ ಮಲಗಲಿಕ್ಕೆ ಎಷ್ಟು ಜಾಗ ಗೊತ್ತಾ ಒಂದು ಆರಡಿ ಜಾಗ ಅಷ್ಟೇ ಮತ್ತಿಷ್ಟು ದೊಡ್ಡ ಮನೆ ಕಟ್ಟಿದ್ದ್ಯಾಕೆ ಸರಿ ಓಡಾಡ್ಲಿಕ್ಕೆ ಶುರು ಮಾಡಿದ ಅಲ್ಲಿ ಓಡಿದ ಇಲ್ಲಿ ಖಾಲಿ ಇಲ್ಲಿ ಬಂದ ಅಲ್ಲಿ ಖಾಲಿ ಮತ್ತೆ ಒಂದು ದಿವಸ ಎರಡು ಕಡೆ ಖಾಲಿ ಹಾಗಾದರೆ ಇಷ್ಟೇ ಅಲ್ಲವನ್ನೋದು ಆದ್ರಲ್ಲೇ ನಮಗೆ ನಿಮಗೆ ಏನು ಹೇಳೋದು ಗ್ರಹ ಪ್ರವೇಶ ದೇವರದ್ದು ಹಾಗಲ್ಲ ಮಡಕೆ ಮಾಡಿದ ಮಡಕೆಯಲ್ಲಿ ಹೊರಗೆ ಮಡಕೆ ಮಡಕೆಯೊಳಗೆ ಏನು ಆಕಾರ ಉಂಟು ಆ ಆಕಾರದಲ್ಲಿ ದೇವರಿದ್ದಾನೆ ಮಡಕೆಯ ಹೊರಗೆ ಏನು ಆಕಾರ ಕಾಣುತ್ತೆ ಆ ಆಕಾರದಲ್ಲಿ ದೇವರಿದ್ದಾನೆ ಇಷ್ಟೇ ಆಯ್ತಾ ಇಲ್ಲ ಮಡಕೆಯಲ್ಲಿ ಪದರುಗಳು ಉಂಟ ಪದರು ಅಂದರೆ ಯಾರಿಗೂ ಗೊತ್ತಾಗಲಿ ಚಪಾತಿಯಲ್ಲಿ ಪದರು ಉಂಟ ಹಾಗೆ ಮಡಿತು ಹೀಗೆ ಮಡಿತು ಇಲ್ಲಡೆಸಿ ಮತ್ತೊಮ್ಮೆ ಮಡಿತು ಇನ್ನೊಮ್ಮೆ ಲಡಿಸಿ ಮತ್ತೊಮ್ಮೆ ಮಡಿತು ಮತ್ತೊಮ್ಮೆ ಲಡಿಸಿ ಅದರಲ್ಲಿ ಪದರು ಪದರುಗಳು ಅಂತ ಉಂಟ ಆ ಪದರುಗಳ ಒಳೆಯಲ್ಲಿ ನಮ್ಮ ಇಡೆಯಲ್ಲಿ ನಮಗೆ ಸೇರ್ಲಿಕ್ಕಾಗುತ್ತಾ ದೇವರಿದ್ದಾನೆ ಮಡಕೆಯ ಒಳಭಾಗ ಮಡಕೆಯ ಹೊರಭಾಗ ಮಡಕೆಯ ಮಧ್ಯ ಭಾಗ ಮಧ್ಯ ಭಾಗದಲ್ಲಿಯೂ ಕೂಡ ಭಗವಂತ ಪ್ರವೇಶ ಮಾಡಿದ್ದಾನೆ ಆದ್ದರಿಂದ ದೇವರದ್ದು ಸಂಪ್ರವೇಶ ನಮ್ಮದು ಪ್ರವೇಶ ದೇವರಿಗೆ ಮೂರು ಹೆಸರು ಅರ್ಜುನ ನನಗೆ ಮೂರು ಹೆಸರು ಉಂಟು ಒಂದು ಆದಿತ್ಯ ಹೆಸರು ಒಂದು ಅಂತ ಹೆಸರು ಮತ್ತೊಂದು ಸಂಪ್ರವಿಷ್ಟು ಜಗತ್ತನ್ನು ನಿನಗೆ ತಿಳ್ಕೊಳ್ಳಿಕ್ಕಾಗಿಲ್ಲ ನಾನು ಹೇಳುವಾಗ ಜಗತ್ತು ಹೇಗಿರುತ್ತೋ ಮತ್ತೊಂದು ಕ್ಷಣದಲ್ಲಿ ಜಗತ್ತು ಬದಲಾಗುತ್ತಾ ಇರುತ್ತೆ ನೀನು ತಿಳ್ಕೊಂಡು ಹೋದಂತೆ ಅದು ಬದಲಾಗ್ತಾ ಇರುತ್ತೆ ಆದ್ದರಿಂದ ಜಗತ್ತಿನ ಬಗ್ಗೆ ಚಿತ್ರ ನನಗೆ ಸರಿಯಾಗಿ ಬರೋ ಅಲ್ಲ ಜಗತ್ತಿನ ಒಳಗೆ ಸೇರಿಕೊಂಡಿರತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಜಗತ್ತನ್ನು ನಾಶ ಮಾಡದಂತಹ ನನ್ನ ಬಗ್ಗೆಯೂ ಕೂಡ ನಿನಗೆ ತಿಳುವಳಿಕೆ ನ ಅದರಲ್ಲಿ ಇನ್ನೂ ಓದ್ತೀರಾ ಆ ಭಗವದ್ಗೀತೆಯ ಶ್ಲೋಕವನ್ನು ಪುಸ್ತಕ ಹಿಡ್ಕೊಂಡು ಓದ್ತೀರಾ ನಾನು ಅದರಲ್ಲಿದ್ದಂಥ ವಿಶೇಷ ಹೇಳ್ತೇನೆ ನ ರೂಪಂ ಅಥಾ ಉಪಲಭ್ಯತೆ ಜಗತ್ತಿನ ಬಗ್ಗೆ ಜಗತ್ತಿನ ಚಿತ್ರಣವನ್ನು ಸರಿಯಾಗಿ ಕೊಡ್ಲಿಕ್ಕೆ ಆಗೋ ಅಲ್ಲ ಜಗತ್ತನ್ನು ನಾನು ಹೇಗೆ ಹೇಳ್ತೇನೋ ಹಾಗೆ ಮತ್ತೊಂದು ಕ್ಷಣದಲ್ಲಿ ಇಲ್ಲ ಇದಕ್ಕೆಷ್ಟು ಒಂದೇ ನಕಾರ ಇಲ್ಲ ಅಂತಷ್ಟೇ ಹೇಳಿದ ಅದೇ ರೀತಿಯಲ್ಲಿ ಮುಂದೆ ದೇವರ ಬಗ್ಗೆನೂ ಹಾಗೆ ಹೇಳ್ಬೋದಿತ್ತಲ್ಲ ಇದಕ್ಕೆ ಆದಿಯಾದ ಇದಕ್ಕೆ ಅಂತ್ಯನಾದ ಇದರ ಒಳಗೆ ಸೇರಿಕೊಂಡಿರತಕ್ಕಂತಹ ಭಗವಂತನ ಬಗ್ಗೆಯೂ ತಿಳುವಳಿಕೆ ನ ಇಲ್ಲ ಅಂತ ಒಂದೇ ಇಲ್ಲ ಅಂತ ಹೇಳುವುದರಿಂದ ಮೂರನ್ನು ಹಿಡಬಹುದಿತ್ತಲ್ಲ ಆದಿಯನ್ನು ತಿಳ್ಕೊಳ್ಲಿಕ್ಕೆ ಆಗೋ ಅಲ್ಲ ಏನು ಹೇಳಿದ್ದಾರೆ ಗೊತ್ತಾ ಇಲ್ಲಿ ನಚ ಆದಿ ನಚ ಅಂತಃ ನಚ ಸಂಪ್ರವಿಷ್ಟ ನಿಜವಾಗಿ ಆದರೆ ಹೇಳು ಕಮ್ಮಿ ಶಬ್ದದಲ್ಲಿ ಹೆಚ್ಚು ಮ ವಿಷಯ ತಿಳಿಸಬೇಕು ಗೊತ್ತಾ ಕ್ರಮ ಹೇಗೆ ಗೊತ್ತಾ ಜಗತ್ತಿನ ಆದಿ ಅಂತ್ಯ ಪ್ರವೇಶ ಮಾಡಿದಂತಹ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಂದ್ಬಿಟ್ರೆ ಶಬ್ದ ಕಮ್ಮಿ ಆಯಿತು ವಿಷಯ ಜಾಸ್ತಿ ಆಯ್ತಾ ಇದು ಹೇಗೆ ಗೊತ್ತಾ ಜಗತ್ತಿನ ಆದಿಯನ್ನು ತಿಳ್ಕೊಳ್ಳಿಕ್ಕಾಗೋ ಅಲ್ಲ ಜಗತ್ತಿನ ಅಂತ್ಯವನ್ನು ತಿಳ್ಕೊಳ್ಲಿಕ್ಕೆ ಆಗೋ ಅಲ್ಲ ಜಗತ್ತಿನ ಮಧ್ಯದಲ್ಲಿ ಪ್ರವೇಶ ಮಾಡಿದವರನ್ನು ತಿಳ್ಕೊಳ್ಳಿಕ್ಕಾಗೋ ಅಲ್ಲ ಇದು ಮೂರು ಸಲನು ಕೂಡ ಆಗೋ ಅಲ್ಲ ಆಗೋ ಅಲ್ಲ ಅಂತ ಯಾಕೆ ಬೇಕಿತ್ತು ಮೂರನ್ನು ಹೇಳೋದು ಕೊನೆಗೆ ಆಗೋ ಅಲ್ಲ ನಾನು ಬರೋ ನನ್ನ ಎಡಬಲ ಸೇವೆಯವನು ಬರೋ ಅಲ್ಲ ನನ್ನನ್ನು ಸ್ನಾನ ಮಾಡಿಸುವವನು ಬರೋ ಅಲ್ಲ ನನಗೆ ಅಡಿಗೆ ಮಾಡುವವನು ಬರೋ ಇದು ಪ್ರತಿಯೊಂದಕ್ಕೂ ಕೂಡ ನೀವು ಬರೋಲ್ಲ ಬರೋಲ್ಲ ಅಂತ ಯಾಕೆ ಸೇರಿ ಸ್ವಾಮಿ ಏನೆಲ್ಲ ಉಂಟು ಅದನ್ನೆಲ್ಲ ಇಟ್ಕೊಂಡು ಕೊನೆಗೆ ಒಟ್ಟಿಗೆ ಬರೋಲ್ಲ ಅಂತಂದು ಬಿಟ್ಟು ಸ್ವಾಮಿಗಳು ಅಡಿಗೆ ಅವನು ಪರಿಚಾರಕರು ಸ್ನಾನ ಮಾಡಿಸೋನು ಚಾಪೆ ಹಾಕುವವನು ಕಾರು ಚಾಲಕನ ಎಲ್ಲ ಹೇಳಿಕೊಂಡು ಆಮೇಲೆ ಬರೋಲ್ಲ ಅಂತಂದು ಬಿಡಿ ಅದು ಬಿಟ್ಟು ಪ್ರತಿಯೊಂದ್ರ ಜೊತೆಗೂ ಕೂಡ ಬರೋಲ್ಲ ಬರೋಲ್ಲ ಬರೋಲ್ಲ ಅಂದರೆ ಯಾರ ಹತ್ರನ ಕೇಳಿದೆ ಯಾಕೆ ಹೀಗೆ ಹೇಳ್ತೀನಿ ಅವರ ಉಪನ್ಯಾಸಕ್ಕೆ ಬೇರೆ ವಿಷಯ ಇಲ್ಲ ಆದ್ರಿಂದ ಭಗವದ್ಗೀತೆಯಲ್ಲಿ ಹಾಗುಂಟು ಕೃಷ್ಣನ ಮಾತು ಹಾಗುಂಟು ಪಕ್ಕ ಮೇಲ್ನೋಟಕ್ಕೆ ನೋಡಿದಾಗ ಏನು ತೋರತ್ತೆ ಗೊತ್ತ ಕೃಷ್ಣನಿಗೆ ವಿಷಯನೇ ಸಿಕ್ಕಿಲ್ಲ ಕಾಣುತ್ತೆ ಎಳೀತಾ ಇದ್ದಾನೆ ಕಾಣುತ್ತೆ ಕೃಷ್ಣ ಅಂತ ಹಾಗೆ ತೋರುತ್ತೆ ಆದ್ರೆ ಇದರ ಆಂತರ್ಯ ಏನು ಅಂತಂದ್ರೆ ಜಗತ್ತಿನ ಬಗ್ಗೆ ಮತ್ತೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರೋಲ್ಲ ಅಂತ ಹೇಳುವಾಗ ವ್ಯತ್ಯಾಸ ತೋರಿಸ್ಬೇಕು ಜಗತ್ತನ್ನು ತಿಳ್ಕೊಳ್ಳಿಕ್ಕೆ ಬರೋಲ್ಲ ಎನ್ನುವುದು ಯಾವ ಮಟ್ಟದಲ್ಲೋ ಅದೇ ಮಟ್ಟದಲ್ಲಿ ನೀವು ದೇವರನ್ನು ಬರೋಲ್ಲ ಅಂತ ಹೇಳಬಾರದು ದೇವರನ್ನು ತಿಳ್ಕೊಳ್ಳಕ್ಕೆ ಬರೋಲ್ಲ ಅಂತ ಹೇಳೋದು ಸ್ವಲ್ಪ ಎತ್ತರ ಮಟ್ಟದಲ್ಲಿ ಹೇಳಬೇಕು ಮಠದ ಸಿಬ್ಬಂದಿಗಳನ್ನು ತಿಳ್ಕೊಳ್ಳಕ್ಕೆ ಬರೋಲ್ಲ ಸ್ವಾಮಿಗಳನ್ನು ತಿಳ್ಕೊಳ್ಳಕ್ಕೆ ಬರೋವಲ್ಲ ಅಂತ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಹೇಳಬೇಡ ಸಿಬ್ಬಂದಿಗಳನ್ನಾದರೂ ತಿಳ್ಕೊಳ್ಬೋದು ಸ್ವಾಮಿಗಳನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಅದನ್ನು ಪ್ರತ್ಯೇಕ ಪ್ರತ್ಯೇಕ ಮಾಡಿ ಹೇಳಿ ಹಾಗಾದರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಮೂರು ಮೂರು ಸಲ ಆಗೋ ಅಲ್ಲ ಆಗೋ ಅಲ್ಲ ಆಗೋ ಅಲ್ಲ ನಚ ಆದಿ ನಚ ಅಂತಃ ನಚ ಸಂಪ್ರವಿಷ್ಟ ನ ರೂಪಂ ಅಸ ಇಹ ತಥಾ ಉಪಲಭ್ಯತೆ ನಂತಹ ನ ಚ ಆದಿ ನ ಚ ಸಂಪ್ರವಿಷ್ಟ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಳ್ಬೇಕು ಅಂತ ಅರ್ಜುನ ತಿಳ್ಕೊಳ್ಬೇಕಾ ಹಾಗಾದರೆ ಬೇರ್ಪಡಿಸ್ತು ಅಂತ ನಿನ್ನೆ ದಿವಸ ನೋಡಿದ್ದೀನಿ ಬೇರ್ಪಡಿಸುವುದು ಹೇಗೆ ಅಂತ ಕೇಳಿದ ಹೇಗೆ ಅಂತಂದು ಬಿಟ್ಟರೆ ಶಸ್ತ್ರದಿಂದ ಬೇರ್ಪಡಿಸಿತು ಶಸ್ತ್ರ ಯಾವುದು ಅಂತ ಕೇಳಿದ ತಿಳುವಳಿಕೆಯೇ ಶಸ್ತ್ರ ಅಂತಂದೆವು ಮಾತ್ರ ತಿಳುವಳಿಕೆ ಅನ್ನತಕ್ಕಂಥ ಶಸ್ತ್ರ ಅರ್ಜುನ ಹರಿತವಾಗಿ ಒಂದು ಕೊಡತಕ್ಕೆ ಛೇದಾಗಬೇಕ ಅದು ತುಂಬ ಹರಿತವಾಗಿರಲಿ ಆ ಶಸ್ತ್ರ ಏನು ಶಸ್ತ್ರ ತಿಳುವಳಿಕೆ ತಿಳುವಳಿಕೆ ಹರಿತ ಆಗಿರುವುದಂದ್ರೆ ಏನರ್ಥ ಇದನ್ನು ಭಾಗವತಕಾರರು ವೇದವ್ಯಾಸಿಯರು ಮತ್ತೊಂದು ಕಡೆ ಹೇಳಿಬಿಟ್ಟರು ಭಾಗವತಲ್ಲಿ ಹೇಳಿದರು ತಿಳುವಳಿಕೆಯನ್ನು ಹರಿತ ಮಾಡುವುದು ಅಂತಂದ್ರೆ ಏನು ದೇವರ ಬಗ್ಗೆ ತಿಳುವಳಿಕೆ ಸಂಪಾದನೆ ಮಾಡಿದ್ದೀಯೋ ಆ ತಿಳುವಳಿಕೆಯಿಂದ ದೇವರನ್ನು ಉಪಾಸನೆ ಮಾಡು ಬರೇ ತಿಳುವಳಿಕೆ ಸಂಪಾದನೆ ಮಾಡಿದ್ರೆ ಸಾಲು ದೇವರನ್ನು ಪುನಃ ಪುನಃ ಪುನಃ ಪುನಃ ದೇವರನ್ನು ವಿಮರ್ಶೆ ಮಾಡು ದೇವರನ್ನು ಮೆಲುಕು ಹಾಕು ಅದನ್ನು ಉಪಾಸನೆ ಅಂತ ಕರೀತಾರೆ ಮನನ ಮಾಡು ಎಲ್ಲ ಧೊಳ್ಳು ಕಳ್ಳು ಇದನ್ನೆಲ್ಲ ದೂರ ಮಾಡಿಕೊಂಡು ಮನನ ಮಾಡು ವಿಮರ್ಶೆ ಮಾಡು ಉಪಾಸನೆ ಮಾಡು ಉಪಾಸನದಿಂದ ಜ್ಞಾನವನ್ನು ಅದನ್ನೇ ದೃಢೇನ ಅಂತಂದಲ್ಲಿ ಕೃಷ್ಣ ಯೋಗಿಯಾಗಿ ಕೊಂಡು ನೀನು ಛೇತನೆ ಮಾಡು ಯೋಗವುಳ್ಳವನಾಗಿ ಛೇತನೆ ಮಾಡು ಯೋಗ ಅಂದ್ರೇನು ಉಪಾಯ ಎಷ್ಟು ಉಪಾಯಗಳು ತುಂಬ ಅದರಲ್ಲಿ ಒಂದು ಉಪಾಯ ಏನು ಸ್ಥೈರ್ಯ ಆ ವಿಮರ್ಶೆ ಹಳಿತಪ್ಪದೇ ಇರಲಿ ವಿಮರ್ಶೆಯಿಂದಾಗಿ ತಾನೇ ಬೇರ್ಪಡಿಸಬೇಕು ದೇವರನ್ನು ಜಗತ್ತನ್ನು ಬೇರ್ಪಡಿಸುವುದು ವಿಮರ್ಶೆ ಮಾಡಿ ಬೇರ್ಪಡಿಸುವಾನೆ ವಿಮರ್ಶೆ ಹಳಿ ತಪ್ಪದಿರಲಿ ವಿಮರ್ಶೆ ಮಾಡುವ ಬಗೆ ಹೇಗೆ ವಿಮರ್ಶೆ ಮಾಡುವ ಕ್ರಮ ಈ ಜಗತ್ತು ಇದನ್ನು ಏನು ಅಂತ ಕರೀತೇವೆ ಜಗತ್ತನ್ನು ಕಾರ್ಯ ಅಂತ ಕರೀತೇವೆ ಕಾರ್ಯ ಅಂದ್ರೆ ಏನು ಕಾರ್ಯ ಅಂದರೆ ಕೆಲಸ ಕಾರ್ಯ ಅಂದ್ರೆ ಏನು ಕಾರ್ಯ ಅಂದರೆ ಹುಟ್ಟಿದ್ದು ಯಾವುದು ಹುಟ್ಟಿದೋ ಅದನ್ನು ಕಾರ್ಯ ಅಂತ ಕರೀತೇವೆ ಯಾವುದು ಹುಟ್ಟಿದೋ ಅದಕ್ಕೆ ಏನು ಬೇಕು ಹುಟ್ಟಿಸುವವ ಬೇಕಾ ಯಾವುದು ಕಾರ್ಯವೋ ಅದಕ್ಕೆ ಕಾರಣ ಅಂತ ಒಂದು ಬೇಕಾ ಕೆಲಸ ಈ ಕೆಲಸ ಆಯಿತು ಇದಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಬರುತ್ತಾ ಜಗತ್ತಿನ ಉತ್ಪತ್ತಿ ಆಯಿತು ಜಗತ್ತು ಕಾರ್ಯ ಜಗತ್ತು ಹುಟ್ಟಿತ್ತು ಹಾ ಯಾರು ಹುಟ್ಟಿಸಿದ್ರು ಜಗತ್ತು ಹೇಗಾಯ್ತು ಅಂತ ವಿಮರ್ಶೆ ಶುರು ಮಾಡಿದೆವಾ ಹೇಗಾಯಿತು ಅಂದಾಗ ಸರಿ ದೇಹ ಅಥವಾ ಮಡಕೆ ಮಡಕೆ ಆಯಿತು ಹೇಗಾಯಿತು ಮಡಕೆಗೆ ಕಾರಣ ಯಾವುದು ಅಂತ ವಿಮರ್ಶೆ ಶುರು ಮಾಡಿದೆ ಆವಾಗ ಏನು ಉತ್ತರ ಬಂತು ಮಣ್ಣು ಮಡಕೆಗೆ ಕಾರಣ ಅಂತ ಉತ್ತರ ಬಂತು ಮಣ್ಣು ಕಾರಣ ಅಂತಂದಾಗ ಮತ್ತು ವಿಮರ್ಶೆ ಮುಂದುವರಿಯಿರಿ ಮಣ್ಣು ತಾನಾಗಿ ಮಡಕೆಯಾಯಿತಾ ಅಥವಾ ಮಣ್ಣಿನ ಹಿಂದೆ ಯಾರಾದರೂ ಇದ್ದಾರಾ ಅಂತ ಮತ್ತೆ ಪುನಃ ವಿಮರ್ಶೆ ಮುಂದುವರಿಯಿರಿ ಮಣ್ಣು ತಾನಾಗಿ ಮಡಕೆಯಾಗುತ್ತೋ ಅಥವಾ ಮಣ್ಣನ್ನು ಹಿಡ್ಕೊಂಡು ಮಡಕೆ ಮಾಡುವ ನೊಬ್ಬ ಬೇಕು ಅಂತ ವಿಮರ್ಶೆವರೆಗೆ ಮಣ್ಣು ತಾನಾಗಿ ಮಡಕೆ ಆಗೋ ಅಲ್ಲ ಯಾಕೆ ಆ ಮಣ್ಣನ್ನು ಜಡ ಅಂತ ಕರೀತೇವೆ ನಮ್ಮಲ್ಲಿ ಇಲ್ಲಿ ಪುಸ್ತಕ ಉಂಟು ಪುಸ್ತಕ ಇದು ತಾನಾಗಿ ಹೋಗುತ್ತಾ ತಾನಾಗಿ ಹೋದ್ರೆ ಮನೆಯಲ್ಲಿ ಯಾರು ಕೂತ್ಕೊಂಡು ಒಮ್ಮೊಮ್ಮೆ ನಮ್ಮ ನಿಮ್ಮ ಮನೆಗಳಲ್ಲಿ ಪಾತ್ರಗಳಲ್ಲಲ್ಲಿ ಕೂತಲ್ಲಿ ಅಲುಗಾಡ್ಲಿಕ್ಕೆ ಶುರು ಮಾಡ್ತಾರೆ ಪಾತ್ರೆಗಳು ಅಲುಗಾಡ್ಲಿಕ್ಕೆ ಶುರುವಾದ್ರೆ ನಮಗಿನ ದರ್ಶನ ಶುರುವಾಯಿತು ಮತ್ತೆ ನಾವು ಜ್ಯೋತಿಷ್ಕರ ಹತ್ರ ಕೇಳಿದಾಗ ಮನೆ ಖಾಲಿ ಮಾಡಬೇಕು ಭೂತದ ಕಾಟ ಅಂತಬಿಟ್ರು ಓಹೋ ಹಾಗಾದರೆ ಪಾತ್ರ ತಾನಾಗಿಯೇ ಅಲುಗಾಡೋ ಅಲ್ಲ ಒಂದು ಭೂತದ ಕಾಟ ಬೇಕಲ್ಲ ಅಂದು ಹಿಂದಿನಿಂದ ಯಾರೋ ಒಬ್ಬರು ಬೇಕು ಪಾತ್ರಗಳನ್ನು ಅಲುಗಾಡಿಸ್ಲಿಕ್ಕೆ ತಾನೇ ಹಾಗಾದರೆ ಜಟ್ ಇಷ್ಟು ಗೊತ್ತಾಯ್ತ ಆಯ್ತಲ್ಲ ಒಂದು ವೇಳೆ ಜಡ ತನ್ನಿಂದ ತಾನೇ ಆವಾಗ ಮನೆಯಲ್ಲಿ ಎಷ್ಟು ಪಾತ್ರಗಳು ಆಚೆ ಈಚೆ ಹಾರಾಡಿದ್ರು ನಾವು ಯಾವ ಹೋರಾಟವೂ ಮಾಡಿದೆ ತೆಪ್ಪವಾಗಿರ್ತಿದ್ದೇವೆ ಆದರೆ ಇದುವಸ ನಮ್ಗೆ ಗೊತ್ತು ಹಾಗಾದ್ರೆ ಏನು ಅಂತ ಜಡ ಕೂಡ ತನ್ನಿಂದ ಚಲನೆ ಉಳ್ಳದಾಗುವುದಿಲ್ಲ ಅಂತ ಗೊತ್ತು ಚಲನೆ ಆಯ್ತು ತಂದುಬಿಟ್ರೆ ಹಿಂದಿನಿಂದ ಯಾರೋ ಇದ್ದಾರೆ ಅಂತ ಅರ್ಥ ನಾವೇ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಂತಾದ್ರೆ ಅಡ್ಡಿ ಇಲ್ಲ ಮತ್ತೆ ನಮ್ಮ ಅಜ್ಜ ಬಂದ್ರೆ ಸ್ವಲ್ಪ ಕಷ್ಟ ಹಾಗಾದ್ರೆ ಏನಾಯ್ತು ಮಣ್ಣು ತಾನಾಗಿಯೇ ಮಡಗೆ ಆಗೋಲ್ಲ ಆ ಮಣ್ಣು ಮಡಗಿ ಆಗಬೇಕಾದ್ರೆ ಯಾರೋ ಒಬ್ಬ ಹಿಂದಿನಿಂದ ಬೇಕಲ್ಲ ಅದು ಯಾರು ಪುನಃ ವಿಮರ್ಶೆ ಮಾಡೋಣ ನಾವಾಗ್ಲಿಕ್ಕೆ ಸಾಧ್ಯವ ಅಂತ ಪ್ರಶ್ನೆ ಬಂತು ಆ ಮಣ್ಣನ್ನು ಹಿಡ್ಕೊಂಡು ಮಡಕೆ ಮಾಡಲಿಕ್ಕೆ ನಾವು ಸಮರ್ಥರೋ ಅಂತ ಪ್ರಶ್ನೆ ಬಂದು ಅದಕ್ಕಂದೆವು ನಾವು ಸಮರ್ಥರಲ್ಲ ಯಾಕೆ ನಾನು ಕುಂಬಾರ ಅಲ್ಲ ಆದ್ದರಿಂದ ನಾನು ಸಮರ್ಥ ಅಲ್ಲ ಕುಂಬಾರ ಇದ್ದಾನೆ ಅವ ಮಾಡ್ತಾನೆ ಅವನ ಕೇಳಿ ಎಷ್ಟೋ ಸಲ ಮಣ್ಣು ಹದ ಮಾಡಿದ ಮಡಕೆಯಿಂದ ಮಾಡಿದ ಮಾಡಿದ ಮಡಕೆಗಳೆಲ್ಲ ಹೊಡೀಲಿಕ್ಕೆ ಶುರುವಾಯಿತು ಹೌದಾ ಕೇಳಿ ಅವನ ಹತ್ರ ಏನೋ ಸ್ವಾಮಿ ಕಾಲ ಸರಿ ಇಲ್ಲ ಅವು ಆ ಕಾಲವೇ ದೇವರು ಅಷ್ಟೆ ಏನಂತ ಗೊತ್ತಿಲ್ಲ ಈ ಸಲ ನಾನು ಮಣ್ಣು ಎಷ್ಟು ಹದ ಮಾಡಿ ಏನು ಮಾಡಿದ್ರು ಕೂಡ ಮಡಕೆ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ಹೌದಾ ಹಾಗಾದ್ರೆ ಇನ್ನೂ ಯಾವುದೋ ಒಂದು ಕಾರಣದ ಶಕ್ತಿ ಉಂಟು ಅಂತ ಇದ್ದಲ್ಲ ಇದು ವಿಮರ್ಶೆಯ ಆ ಕಾರಣದ ಶಕ್ತಿಯನ್ನು ಬೇರ್ಪಡಿಸಿ ಅಷ್ಟೆ ಕಾಣುವ ವಸ್ತುಗಳಿಗಿಂತ ಕಾಣದ ಒಂದು ಶಕ್ತಿಯನ್ನು ಬೇರ್ಪಡಿಸುವುದೇ ಛೇದನ ನಮ್ಮಲ್ಲಿ ಎಂಟಲ್ಲ ಏನು ಏನೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಉಂಟು ಇದರ ಹಿಂದಿನಿಂದ ಅವ ಮೊನ್ನೆ ಮೊನ್ನೆ ತನಕ ಬಹಳ ಪಾಪ ಇದ್ದ ಇವತ್ತು ಮಾತ್ರ ಭಾರಿ ಹೋರಾಡ್ತಾನೆ ಹಾರಾಡ್ತಾನೆ ಭಾರಿ ಗಲಾಟೆ ಮಾಡ್ತಾನೆ ಪ್ರಾಯಶಃ ಯಾರೋ ಅವನ ಹಿಂದಿನವನನ್ನು ಚೂ ಅಂತ ಅರ್ಥ ಎದ್ದು ಯಾವ ವ್ಯಕ್ತಿ ಕಾಣಿಸೋಲ್ಲ ಪಾಪ ಇವಾಗ ಬಡಬಡ ಅಂತ ಅರ್ಥ ಇದ್ದಾನೆ ಹೆದರಿಗೆ ಅವ ಹಿಂದಿನಿಂದ ಆರಾಮದಲ್ಲಿದ್ದು ಚೂ ಇದ್ದಾನೆ ಹೌದಲ್ಲ ಹಾಗಾದರೆ ಬೇರ್ಪಡಿಸಿ ಅವನನ್ನು ಯಾರು ಕಾಣಿಸದೆ ಹಿಂದಿನಿಂದ ಇದ್ದುಕೊಂಡು ಇವನನ್ನು ಚೂ ಬಿಡ್ತಾನೋ ಅವನನ್ನು ಇವನಿಂದ ವಿಮರ್ಶೆ ಮಾಡಿ ಬೇರ್ಪಡಿಸಿ ಅಷ್ಟೇ ವಿಮರ್ಶೆ ಮಾಡದಿಂದ ಗೊತ್ತಾಗೋದಿಲ್ಲ ಅಲ್ಲ ವಿಮರ್ಶೆ ಮಾಡಿದಾಗ ಯಾವ ವ್ಯಕ್ತಿಯಿಂದ ಗೊತ್ತಾಯ್ತಲ್ಲ ಅವನನ್ನು ಇವನಿಂದ ಬೇರ್ಪಡಿಸ್ ಚಿತ್ವಾ ಅಷ್ಟೆ ಛೇದನ ಅಂತಂದ್ರೆ ಬೇರ್ಪಡಿಸುವುದು ಅಂತ ಅರ್ಥ ಕಾಣದೇ ಇರತಕ್ಕಂತಹ ಶಕ್ತಿಯನ್ನು ಕಾಣದೇ ಇರತಕ್ಕಂತಹ ಕಾರಣವನ್ನು ಕಾಣಿಸುವ ಕಾರ್ಯದಿಂದ ಬೇರ್ಪಡಿಸುವ ಇದು ಕಾರ್ಯ ಅದು ಕಾರಣ ನಾನು ಕಾಣುವ ಕಾರಣ ಅವನ ಕೈಕೊಳಗೆ ಇದ್ದುಕೊಂಡು ಕಾರಣ ಒಂದು ವರ್ಷದ ಹಿಂದಿನ ಮಠದಲ್ಲಿ ನಾನು ದಕ್ಷಿಣೆ ಕೊಡ್ತಿದ್ದೆ ಮಠದಲ್ಲಿ ಬಂದವರಿಗೆ ದಕ್ಷಿಣೆ ಕೊಡ್ತಿದ್ದೆ ಬನ್ನಿ ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದೆ ಕುಂಡವರು ಯಾರೂ ಕೂಡ ನನ್ನನ್ನು ಹೊಗಳೇ ಇರಲಿಲ್ಲ ನಾನು ದಕ್ಷಿಣ ಕೊಟ್ಟರು ನನ್ನನ್ನು ಹೊಗಳ್ತಿರ್ಲಿಲ್ಲ ನಾನು ನೂರು ರೂಪಾಯಿ ಕೊಟ್ಟರು ಹ್ಞೂ ಹ್ಞೂ ಸೀದಾ ಉಂಡಿದ್ರು ಹೋಗುತ್ತಿದ್ರು ಮತ್ತೆ ವಿಚಾರ ಮಾಡಿದಾಗ ಗೊತ್ತಾಯ್ತು ಅವರು ದೊಡ್ಡ ಸ್ವಾಮಿಗಳನ್ನು ಹೊಗಳಲಿಕ್ಕೆ ಹೋಗ್ತಿದ್ರು ಯಾಕೆ ನಾನು ದಕ್ಷಿಣ ಕೊಡಬೇಕಾದ್ರೆ ನನಗೆ ಅವರು ಕೊಡಬೇಕು ಹಾಗಿದ್ರೆ ಮಾತ್ರ ನಾನು ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ಆ ದಕ್ಷಿಣ ತಗೊಂಡ ಬಂದ ಇಬ್ಬರಿಬ್ಬರನ್ನು ಹೊಗಳಿ ನಾನು ಆಯಾಸ ಮಾಡಿಕೊಳ್ಳುವುದಕ್ಕಿಂತ ಅವರನ್ನೇ ಹೊಗಳಿದ್ರೆ ಆಗ್ಬೋದಲ್ವ ಒಂದು ಅವರನ್ನು ಮಾತ್ರ ಹೊಗಳಿದೆ ನಿಮ್ಮನ್ನು ಹೊಗಳಿಲ್ಲ ಅಂತ ಹಾಗಾದ್ರೆ ಎದ್ದಿ ದಕ್ಷಿಣೆ ಕೊಟ್ಟದ್ದು ನಾನೇ ಮಡಕೆ ಮಾಡಿದ್ದು ಕುಂಬಾರನೇ ಹಾಗಾದ್ರೆ ಕುಂಬಾರನು ಮಡಗೆ ಮಾಡಬೇಕಾದ್ರೆ ಅವನ ಹಿಂದಿನಿಂದ ಒಂದು ಕಾಣದ ಶಕ್ತಿ ಉಂಟಲ್ಲ ನಾವೆಲ್ಲ ಆ ಕಾಣದ ಶಕ್ತಿಯನ್ನು ಕಾಣುವ ಕಾರ್ಯದಿಂದ ಬೇರ್ಪಡಿಸೋಣ ಇದನ್ನು ಛೇದಣ ಅಂತ ಕರೆದರು ಅರ್ಜುನ ಅಶ್ವತ್ಥಂ ಏನಂ ಸುವಿರೂಢ ಮೂಲಂ ಬೇರಿನ ಸ್ಥಳದಲ್ಲಿ ಭಗವಂತ ಗಟ್ಟಿಯಾಗಿ ಕೂತಿದ್ದಾನೆ ಸುವಿರೂಢ ಮೂಲಂ ಇದನ್ನು ಅಸಂಘ ಶಸ್ತ್ರೇಡ ಕರ್ಮಾಚರಣೆ ಮಾಡುವುದು ಮನಸ್ಸು ಶುದ್ಧ ಆಗುತ್ತೆ ಆವಾಗ ವಿಮರ್ಶೆಗೆ ಅನುಕೂಲ ಆಗುತ್ತೆ ಕರ್ಮಣ ಜ್ಞಾನಂ ಆತನೋತಿ ಅಂತ ಶಾಸ್ತ್ರದ ಮಾತಲ್ಲೂ ನನಗೆ ಒಳ್ಳೆಯ ತಿಳುವಳಿಕೆ ಬರಬೇಕು ಜ್ಞಾನ ಚೆನ್ನಾಗಿ ಬರಬೇಕಾ ಚೆನ್ನಾಗಿ ಓದು ಅಷ್ಟೇ ಮತ್ತೆ ಓದುವುದು ಎನ್ನುವುದೊಂದು ಕೆಲಸ ಒಳ್ಳೆ ರೀತಿಯಲ್ಲಿ ಓದು ಮನಃಪೂರ್ವಕವಾಗಿ ಓದು ಅಪ್ಪ ಅಮ್ಮ ಬೈತಾರೆ ಅಂತ ಓದಬೇಡ ಓದಬೇಕು ಅಂತ ಓದು ಆವಾಗ ಮನಸ್ಸು ಶುದ್ಧ ಆಗುತ್ತೆ ಮನಸ್ಸಿಗೆ ವಿಷಯ ಎಲ್ಲ ಹತ್ತುತ್ತೆ ಅಷ್ಟೇ ಕರ್ಮದಿಂದ ಜ್ಞಾನಮ್ ಆತನೋತಿ ನಿಷ್ಕಾಂ ಉದ್ಯೋಗ ಸಿಗಬೇಕು ಎನ್ನುವ ಉದ್ದೇಶದಿಂದ ಓದುವುದು ಇಟ್ಟುಕೊಳ್ಳಬೇಡ ಆವಾಗ ಮನಸ್ಸಿಗೆ ಜ್ಞಾನ ಬರುವುದೇ ಇಲ್ಲ ಉದ್ಯೋಗದೇ ತಲೆಯಲ್ಲಿರುತ್ತೆ ಕಾಮ್ಯ ಕರ್ಮ ಮಾಡಬೇಡ ನಿಷ್ಕಾಮ ಕರ್ಮ ಮಾಡ ಮನಸ್ಸು ಶುದ್ಧ ಆವಾಗ ತಿಳುವಳಿಕೆ ಬರುತ್ತೆ ವಿಮರ್ಶೆ ಅನುಕೂಲ ಆಗುತ್ತೆ ಆವಾಗ ಛೇದನೆ ಮಾಡ್ಲಿಕ್ಕಾಗುತ್ತೆ ದೃಢೇನಚಿತ್ವಾ ಸರಿ ಬೇರ್ಪಡಿಸಿದ್ಯಾ ಬೇರನ್ನು ಬೇರನ್ನು ಮತ್ತೆ ಇದನ್ನು ಈ ಮರವನ್ನು ಬೇರ್ಪಡಿಸಿದ್ಯಾ ಬೇರ್ಪಡಿಸಿದ ಮೇಲೆ ಆ ಬೇರನ್ನು ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡು ಇದು ಬೇರು ಏನು ಈ ಬೇರು ಹೇಗೆ ಹೇಗುಂಟು ಇದರ ಮಹತ್ವ ಏನು ಎನ್ನತಕ್ಕಂಥದ್ದನ್ನು ಮತ್ತೆ ತತ್ ಪರಂ ತತ್ ಪರಿಮಾರ್ಗಿತವ್ಯಂ ಮೊದಲು ಏನು ಮಾಡು ದೇವರು ಮತ್ತೆ ಜೀವ ಎಲ್ಲ ಕನಸು ಮೇಲೋಗರ ಮಿಶ್ರವಾಗಿ ಇದ್ದಲ್ಲ ದೇವರನ್ನು ಬೇರ್ಪಡಿಸು ಜೀವನನ್ನು ಜಗತ್ತನ್ನು ಬೇರ್ಪಡಿಸು ಆಮೇಲೆ ದೇವರ ಬಗ್ಗೆ ವಿಮರ್ಶೆಗೆ ತೊಡದು ಆಮೇಲೆ ದೇವರ ಬಗ್ಗೆ ಶ್ರವಣ ಮನನ ಮಾಡಲಿಕ್ಕೆ ತೊಡಲು ನವವಿಧ ಭಕ್ತಿಯನ್ನು ಮತ್ತೆ ಆರಂಭಿಸಿ ತತ್ತರ ತತ್ ಪರಿಮಾಣಕ್ಕೆ ತವ್ಯ ಜಗತ್ತು ಮತ್ತೆ ದೇವರು ಎರಡು ಜೊತೆ ಜೊತೆಗೆ ಇತ್ತು ಅಂತಂದ್ರೆ ನಿನಗೆ ವಿಮರ್ಶೆ ಮಾಡ್ಲಿಕ್ಕೆ ಆಗೋ ಅಲ್ಲ ಅಕ್ಕಿ ಮತ್ತೆ ಕಲ್ಲು ಎರಡು ಒಟ್ಟಿಗೆ ಇತ್ತು ಅಂತಂದ್ರೆ ನಿನಗೆ ಅಕ್ಕಿ ಮಹತ್ವ ವಿಚಾರ ಮಾಡ್ಲಿಕ್ಕೆ ಆಗೋಲ್ಲ ಮೊದಲು ಅಕ್ಕಿ ಮತ್ತೆ ಕಲ್ಲನ್ನು ಬೇರ್ಪಡಿಸಿ ಆಮೇಲೆ ಇದು ಯಾವ ಅಕ್ಕಿ ಎಲ್ಲಿಂದ ಬಂತು ಹೇಗೆ ಉಂಟು ಇದರ ಕ್ರಯ ಏನು ಇದರಿಂದ ಏನು ಲಾಭ ನಷ್ಟ ಅಂತ ಮತ್ತೆ ವಿಚಾರ ಮಾಡಿ ಅದೇ ರೀತಿಯಲ್ಲಿ ದೇವರನ್ನು ಬೇರ್ಪಡಿಸು ಆಮೇಲೆ ಆ ದೇವರ ಬಗ್ಗೆ ಆ ಕಾಣದಿರತಕ್ಕಂಥ ಶಕ್ತಿಯ ಬಗ್ಗೆ ತತ್ ಪರಂ ತತ್ ಪರಿ ಅದರ ಪರಿಮಾರ್ಗಣ ಪರಿಮಾರ್ಗಣ ಅಂತಂದರೆ ಅದರ ಅನ್ವೇಷಣೆ ಅನ್ವೇಷಣೆ ಅಂತಂದರೆ ಅದರ ಶ್ರವಣ ಮಾಡುವುದು ಮೊದಲು ಇಷ್ಟೇ ನಾವು ತಿಳುಕು ವಿಮರ್ಶೆಯಿಂದ ಇಷ್ಟೇ ತಿಳ್ಕೊಂಡದ್ದು ಒಂದು ಅತೀಂದ್ರಿಯವಾದ ಶಕ್ತಿ ಅತೀಂದ್ರಿಯವಾದ ಒಂದು ವಸ್ತು ಐಂದ್ರಿಯಕವಾದ ವಸ್ತುವಿನ ಜೊತೆಗೆ ಉಂಟು ಅದು ಮೊದಲು ಅಷ್ಟೇ ವಿಮರ್ಶೆ ಮಾಡಿ ಏನು ಮಾಡಿದ್ದು ಅತೀಂದ್ರಿಯವಾದ ವಸ್ತುವನ್ನು ಐಂದ್ರಿಯಕವಾದ ಜಗತ್ತಿನಿಂದ ಬೇರ್ಪಡಿಸಿದ್ರು ಆಮೇಲೆ ಏನು ಮಾಡುವುದು ಬೇರ್ಪಟ್ಟ ಮೇಲೆ ಆ ಅತೀಂದ್ರಿಯವಾದಂತಹ ವಸ್ತುವಿನ ಶಕ್ತಿ ಏನು ಅದು ಏನು ಅಂತ ಮತ್ತೆ ವಿಮರ್ಶೆ ಮಾಡು ಮತ್ತೆ ಅದನ್ನೇ ವಿಮರ್ಶೆ ಮಾಡು ಮೊದಲು ಬೇರ್ಪಡಿಸುವುದಕ್ಕೋಸ್ಕರ ವಿಮರ್ಶೆ ಮಾಡಿ ಹೇಗೆ ಬೇರ್ಪಡಿಸುವುದು ಅಂತ ವಿಮರ್ಶೆ ಮಾಡಿ ಚಿಲ್ಲರೆ ನೋಟುಗಳು ಎಲ್ಲ ಮಿಶ್ರವಾಗಿ ಉಂಟು ಏನ್ಮಾಡುವುದು ಚಿಲ್ಲರೆಗಳನ್ನು ಬೇರೆ ಮಾಡುವುದು ನೋಟುಗಳನ್ನು ಬೇರೆ ಮಾಡುವುದು ಆಮೇಲೆ ಆ ನೋಟಿನ ಬಗ್ಗೆ ವಿಚ ವಿಮರ್ಶೆ ಮಾಡುವುದು ಈ ನೋಟು ಎಂತಾದ್ದು ಇದೆ ಎಷ್ಟದ್ದು ನೋಟು ಇದು ಕಳ್ಳ ನೋಟು ಸುಳ್ಳು ನೋಟು ಒಳ್ಳೆಯ ನೋಟು ಅಂತ ಮತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡುವುದು ಮೊದಲು ಎಲ್ಲ ಮಿಶ್ರಣವಾಗಿತ್ತು ಮೊದಲು ಬೇರ್ಪಡಿಸಿಕೊಳ್ಳೋದು ಕಾರ್ಯ ಮತ್ತೆ ಕಾರಣ ಎರಡು ಮಿಶ್ರವಾಗಿತ್ತು ಅದನ್ನು ಬೇರ್ಪಡಿಸೋಣ ಕಾರ್ಯ ಕಾರಣಗಳನ್ನು ಬೇರ್ಪಡಿಸೋಣ ಕಾರಣದ ಬಗ್ಗೆ ಮತ್ತೆ ಶ್ರವಣ ಮನನಾದಿಗಳನ್ನು ಆರಂಭಿಸೋಣ ಅರ್ಜುನ ಅಂದ ಇಷ್ಟೆಲ್ಲ ಮಾಡುವುದು ಯಾಕೆ ಅಂತ ಎಲ್ಲ ಇರ್ತಾವಲ್ಲ ಇರಲಿಪ್ಪ ಇಷ್ಟು ಸಮಯ ಇದ್ರಂತೆ ಪುನಃ ವಿಮರ್ಶೆ ಮಾಡಿ ಮಾಡಿ ಏನ್ ಮಾಡಬೇಕು ಅದ ಕೃಷ್ಣ ಅಂದ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ ಒದ್ದಾಡ್ತೀಯ ಸಂಸಾರದಲ್ಲಿ ಹೌದು ಒದ್ದಾಡ್ತಾ ಇದ್ದೇನೆ ಇದರಿಂದ ಬಿಡುಗಡೆ ಆಗಬೇಕಾ ಹೌದು ಹಾಗಾದರೆ ಇದನ್ನು ವಿಮರ್ಶೆ ಸರಿ ವಿಮರ್ಶೆ ಮಾಡ್ತೇನೆ ಬಿಡುಗಡೆ ಆಗುತ್ತಾ ಆಗುತ್ತೆ ಅಲ್ಲ ಮಹಾರಾಜ ನಾನು ವಿಮರ್ಶೆ ಮಾಡುವುದು ನೀನು ಬಿಡುಗಡೆ ಮಾಡುವುದು ನಾನು ವಿಮರ್ಶೆ ನಿಲ್ಲಿಸಿದ ಮೇಲೆ ನೀನು ಪುನಃ ತಂದು ಬಿಡೋದು ಆಗಿರುವಾಗ ಯಾಕೆ ಬೇಕಾ ಅದಕ್ಕಂದ ಕೃಷ್ಣ ಆಗಿಲ್ಲ ಒಮ್ಮೆ ವಿಮರ್ಶೆ ಮಾಡಿ ಅದನ್ನು ಗಡ್ಡಿ ಮಾಡಿ ಬನ್ನ ಬಗ್ಗೆ ಚೆನ್ನಾಗಿ ವಿಮರ್ಶೆ ಮಾಡು ನನ್ನ ಬಗ್ಗೆ ಒಳ್ಳೆ ಶ್ರವಣ ಮನನ ಎಲ್ಲಿ ತನಕ ಕೊನೆಗೆ ಆತ್ಮ ಸಾಕ್ಷಾತ್ಕಾರ ತನಕ ಬಿಡುವಿಲ್ಲದೆ ಮುಂದುವರಿಸಿಕೊಂಡು ಹೋಗೋ ಅದರ ಫಲ ಕೊಟ್ಟು ಬಿಡ್ತೇನೆ ನಿನಗೆ ಏನೋ ನನ್ನ ಬಳಿಗೆ ಕರ್ಕೊಳ್ಳೋದು ಕರ್ಕೊಂಡ್ರೆ ಮತ್ತೆ ಕೈ ಬಿಡ್ತೀಯಾ ಎಸ್ಮಿನ್ ಗತಾಹ ನ ನಿವರ್ತಂತಿ ಭೂಯ ಯಾವ ನನ್ನ ಬಳಿಗೆ ಬಂದರೆ ಯಾವ ಜಾಗಕ್ಕೆ ಹೋದ್ರೆ ಮತ್ತೆ ತಿರುಗಿ ಅವನ ಪುರಕ್ಕೆ ಹೋದ ಮೇಲೆ ತಿರುಗಿ ಬಾರು ನಚ ಪುನರಾವರ್ತದೆ ನಚ ಪುನರಾವರ್ತದೆ ಒಮ್ಮೆ ನನ್ನ ನಿಲ್ಲದ ಕರ್ಕೊಂಡು ಹೋಗಪ್ಪ ಅಂತ ತುಂಬಾ ಸಮಸ್ಯೆ ಬಂದಾಗ ನಮ್ಮ ಬಾಯಿಂದ ಉದ್ಗಾರ ಬರುತ್ತಲ್ಲ ಸತ್ಯ ಸಾಮ್ಮೆ ಸತ್ತೇ ಸಾಕಿತ್ತು ಅಂತ ತೋರುತ್ತಪ್ಪ ಅಂತ ಒಂದು ಬಾಯಿಂದ ಉದ್ಗಾರ ಬರುತ್ತದೆ ನಾವು ಬಟ್ಟೆ ತುಂಬಿಸುವುದಕ್ಕೋಸ್ಕರ ಕಷ್ಟಪಡುವ ಕ್ರಮ ನೋಡಿದಾಗ ಪಾಪ ಕಾಡಿಗೆ ಹೋಗಿದ್ದಾನೆ ಭಾರಿ ಕಟ್ಟಿಗೆ ಸಿಕ್ಕಿದ್ರು ಎಲ್ಲ ಕಡ್ದು ಕಡ್ದು ಕಡ್ದು ಜೋಡಿಸಿಟ್ಟ ದೊಡ್ಡ ಹೊರೆ ಆಯಿತು ತುಂಬ ಖುಷಿ ಆಯಿತು ಅವನಿಗೆ ಇವತ್ತು ಈ ಹೊರೆಯನ್ನು ಪೇಟೆಗೆ ಹಾಕಿಬಿಟ್ರೆ ನನಗೆ ಒಂದು ತಿಂಗಳಿಗೆ ಊಟಕ್ಕೆ ತೊಂದರೆ ಇಲ್ಲ ಅಷ್ಟು ಜೋಡಿಸಿದ ಕೊರಪ್ಪ ಹುರಲಿಕ್ಕೆ ತಾನು ಒಬ್ಬನೆಯಿಂದ ಪಾಪ ಗೊತ್ತಿಲ್ಲ ಹತ್ತು ಜನ ಹುರಲಿಕ್ಕೆ ಬೇಕಾಗುವಷ್ಟು ಹೇರಿಸಿಟ್ಟ ಪಾಪ ಕೈ ಕೊಟ್ಟ ಎತ್ತಲಿಕ್ಕೆ ಆಗೋಲ್ಲ ಆವಾಗ ತೊಟ್ಟು ಏನು ಒದ್ದಾಟಪ್ಪ ಈಗ ಒದ್ದಾಡೋದಕ್ಕಿಂತ ಸತ್ರೆ ಆಗಬಾರ್ದಾಂತ ಬಾಯಿಂದ ಉದ್ಗಾರ ಬರುತ್ತೆ ಸತ್ರೆ ಆಗಬಾರ್ದಾಂತ ಅಂದಾಗ ಯಮ ಬಂದೇ ಬಿಟ್ಟ ಅಂತೆ ಕರ್ತೀಯ ನನ್ನ ನಂತ ಯಮ ಬಂದೇ ಬಿಟ್ಟಂತೆ ಅದಕ್ಕಿವ ಅಂತ ಅಂತ ಹೌದು ಕರ್ತೆ ಏನು ವಿಷಯ ಬಂತೇನಿಲ್ಲ ಒಂಚೂರು ಹೊರೆ ತಲೆ ಮೇಲೆ ಇಡುವಷ್ಟೇ ಇಲ್ಲ ಅಲ್ಲಿ ನಮ್ಮ ನಿಮ್ಮ ಬಾಯಿಂದ ಉದ್ಗಾರ ಬರುತ್ತಲ್ಲ ಒಮ್ಮೆ ಸಾಕಿ ಜೀವನದಿಂದ ಹೋದರೆ ಸಾಕು ಅಂತ ನಮಗೆ ತೋರುತ್ತಲ್ಲ ಆದರೆ ಹೋದರೆ ಸಾಕು ಅಂತ ತೋರುವಾಗ ಪುನಃ ತಿರುಗಿ ಬರಬೇಕು ಅಂತ ನಮಗೆ ತೋರವಲ್ಲ ಸಾಬಿ ಜಜ್ಜಾಟ ಅಂತ ತೋರುತ್ತೆ ಹೌದಾ ಅದಕ್ಕೆ ಕೃಷ್ಣ ಅಂತ ನನ್ನನ್ನು ಜಗತ್ತಿನಿಂದ ಬೇರ್ಪಡಿಸು ಬೇರ್ಪಡಿಸಿ ನನ್ನ ಬಗ್ಗೆ ಶ್ರವಣ ಮನನಾದಿಗಳನ್ನು ಮಾಡು ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅಂತ ಆ ಒಂಬತ್ತು ರೀತಿಯಂದು ಮಾಡು ಮಾಡಿದೆ ಅಂತಂದರೆ ನನ್ನ ಬಳಿಗೆ ಬರ್ತೀಯ ಬಂದರೆ ಯಶಿನ್ ಗತಾಹ ನಾನು ನಿವರ್ತನೆ ತಿರುಗಿಬಾರದು ಮತ್ತೆ ಪುನಃ ನನಗೆ ಈ ಜಂಜಾಟಕ್ಕೆ ಬರುವ ಪ್ರಸಂಗ ಇಲ್ಲ ಅರ್ಜುನನಿಗೆ ತುಂಬ ಖುಷಿಯಾಯಿತು ಹೌದ ಬಹಳ ಸಂತೋಷ ಅಂತ ಸರಿ ಆ ಅದರ ಕ್ರಮ ಶುರು ಮಾಡು ನಾನು ಶ್ರವಣ ಮನಕ್ಕೆ ಏನೇನು ತೊಡಗಿಬಿಡ್ತೇನೆ ಅದರ ಕ್ರಮ ಶುರು ಮಾಡು ಅಷ್ಟು ಪುಕ್ಕಟ ಇಲ್ಲ ಶ್ರವಣ ಮನನೂ ಅಷ್ಟು ಸುಲಭ ಇಲ್ಲ ಅಂತ ಮತ್ತೇನು ಮಾಡಬೇಕು ಅಂತಂದ ಬಾ ನನಗೆ ಶರಣ ಅನ್ಯಥಾ ಶರಣಂ ನಾಸ್ತಿ ಅಂತ ಬಹ ತಮೇವಚಾಧ್ಯ ಪುರುಷಂ ಪ್ರಪದ್ಯೆ ನಮ್ಮಲ್ಲಿ ಲೋಕದಲ್ಲಿ ಮಾತುಂಟಲ್ಲ ಅನ್ಯಥಾ ಶರಣಂ ನಾಸ್ತಿ ಅಂತ ಒಂದು ಮಾತು ಉಂಟಲ್ಲ ಏನರ್ಥ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ಮಹಾಪ್ರಾಣನು ಅಲ್ಪ ಪ್ರಾಣನು ಅಂತ ಯಾರು ಕೇಳಿದ್ರು ಅನ್ಯಥಾ ಅಂತ ಹೇಳಬೇಕ ಅನ್ಯಥಾ ಅಂತ ಹೇಳಿದ್ರು ಸಾಕ ಅಂತ ಅನ್ಯಥಾ ಅಂತಲೂ ಆಗ್ಬೋದು ಅನ್ಯಥಾ ಅಂತಲೂ ಆಗ್ಬೋದು ನಾನು ರಿಯಾಯಿತಿ ಕೊಡುವುದು ಇಲ್ಲಿ ಮಾತ್ರ ಹಾಗಾದರೆ ಫಲಾರ ಆಗ್ಬೋದಾ ಫಲಾರನೂ ಆಗ್ಬೋದ ಅಲ್ಲಿ ರಿಯಾಯಿತಿ ಇಲ್ಲ ಅಲ್ಲಿ ಫಲಾರನೇ ಆಗಬೇಕು ಅಲ್ಲಿ ಫಲಾರನೂ ಆಗ್ಬೋದು ಅಂತ ರಿಯಾಯಿತಿ ಇಲ್ಲ ಯಾಕೆ ರಿಯಾಯಿತಿ ಇಲ್ಲ ಗೊತ್ತಲ್ಲ ಫಲಾಹಾರ ಫಲ ಇನ್ನು ಫಲ ಅಲ್ಲ ಅದು ಆಂಗ್ಲ ಭಾಷೆ ಫಲ ನಮ್ಮಲ್ಲಿ ಫ ಅಂತಷ್ಟೇ ಫಲ ಆಹಾರ ಹಣ್ಣು ಹಂಪಲು ಸೇಬು ಮುಸುಂಬಿ ಕಿತ್ತಳೆ ದ್ರಾಕ್ಷ ನಿಂಗೆ ಹೇಳಲಿಕ್ಕೆ ತಕ್ತಿ ಇಲ್ವಾ ಮತ್ತೆ ನಿಮ್ಮ ಫಲ ಆಹಾರ ಫಲ ಅಂದ್ರೆ ಮಾಂಸ ಇವತ್ತು ಏನು ಇವತ್ತು ಗುರುವಾರ ಆದ್ರಿಂದ ಇವತ್ತು ದಶಮಿ ಆದ್ರಿಂದ ನಾನು ರಾತ್ರಿ ಊಟ ಮಾಡೋಲ್ಲ ನಾನು ಫಲಾರ ಅಂತ ಅದಕ್ಕೆ ಮತ್ತೊಬ್ಬ ಅಂದ ಊಟನೇ ಮಾಡು ಮಹಾರಾಯ ಅಂತ ಯಾಕೆ ಫಲಾರ ಅಂದ್ರೆ ಮಾಂಸ ಅಂತಲ್ಪ ನೀನು ಬೇರೆ ದಿವಸ ಒಳ್ಳೆ ಊಟ ಮಾಡಿ ದಶಮಿ ದಿವಸ ಗ್ರಹಚಾರ ಹೋಗಿ ಹೋಗಿ ಮಾಂಸ ತಿಂತೀಯಲ್ಲ ಇವತ್ತು ಫಲ ಅಲ್ಲಿ ರಿಯಾಯಿತಿ ಇಲ್ಲ ಮತ್ತೆ ಇಲ್ಲಿ ರಿಯಾಯಿತಿ ಉಂಟು ಅನ್ಯಥಾಂದ್ರು ಹೇಳಿ ಅನ್ಯಥಾ ಅಂದ್ರೆ ಹೇಳಿ ಏನರ್ಥ ಅನ್ಯಥಾ ಅಂದ್ರೆ ಬೇರೆ ಶರಣಂ ರಕ್ಷಕರು ನಾಸ್ತಿ ಇಲ್ಲ ಅನ್ಯಥಾ ಅಂತ ಹೇಳಿ ಹೇಳಿದ್ರೆ ಏನರ್ಥ ಗೊತ್ತಾ ಅನ್ಯ ಶರಣಂ ನಾಸ್ತಿ ಶರಣಂ ರಕ್ಷಣೆ ನಾಸ್ತಿ ಇಲ್ಲ ಯಾರಿಂದ ಅನ್ಯಥ ಇನ್ನೊಬ್ಬರಿಂದ ನನಗೆ ರಕ್ಷಣೆ ಇಲ್ಲ ಅನ್ಯಥಾ ಇನ್ನೊಬ್ಬರಿಂದ ಅನ್ಯ ಅಂದ್ರೆ ಇನ್ನೊಬ್ಬ ಅಂತ ಅರ್ಥ ಅನ್ಯಥಾ ಅಲ್ಪ ಪ್ರಾಣ ಅನ್ಯತಾ ಇನ್ನೊಬ್ಬರಿಂದ ಶರಣಂ ರಕ್ಷಣೆಯು ನಾಸ್ತಿ ಇಲ್ಲ ಅನ್ಯಥಾ ನಿನ್ನನ್ನು ಬಿಟ್ಟರೆ ಶರಣಂ ರಕ್ಷಣೆಯು ನಾಸ್ತಿ ಇಲ್ಲ ಅರ್ಥವೊಂದೇ ಶಬ್ದಗಳು ಮಾತ್ರ ಬೇರೆ ಬೇಕು ಇನ್ನೊಬ್ರು ರಕ್ಷಕರು ಇಲ್ಲ ನಿನ್ನನ್ನು ಬಿಟ್ಟರೆ ಬೇರೆ ರಕ್ಷಕರು ಇಲ್ಲ ಇನ್ನೊಬ್ಬರಿಂದ ರಕ್ಷಣೆ ಆಗೋಲ್ಲ ಅನ್ಯಥಾ ಶರಣಂ ನಾಸ್ತಿ ತಮೇವ ಆಧ್ಯಂ ಪುರುಷಂ ಪ್ರಪಚಿ ಅರ್ಜುನ ಅವನನ್ನೇ ಮೊರೆ ಹೋಗು ನಿನ್ನನ್ನು ಅರ್ಜುನ ಅವನತ್ತ ಹೇಳು ನಿನ್ನನ್ನು ಹೇ ಭಗವಾನ್ ನಿನ್ನನ್ನು ಜಗತ್ತಿನಿಂದ ನಾನು ವಿಮರ್ಶೆಯ ಮೂಲಕ ಬೇರ್ಪಡಿಸಿದೆ ಆಮೇಲೆ ನಿನ್ನನ್ನು ಹೊಂದಬೇಕು ಅಂತ ನನಗೆ ಅಪೇಕ್ಷೆ ಉಂಟು ಅದಕ್ಕೋಸ್ಕರ ನಿನ್ನ ಶ್ರವಣವನ್ನು ಮಾಡಬೇಕು ಅಂತಲೂ ನಾನು ಅಪೇಕ್ಷೆ ಅದಕ್ಕೆ ಏನ್ ಮಾಡಬೇಕು ಅಂತ ಅವನ ಹತ್ರ ಕೊಡ ಅವಾಗ ಏನಂತಾನೆ ಗೊತ್ತಾ ಬಾ ನನ್ನ ಪಾದ ನಾನು ನಿನಗೆ ಶ್ರವಣ ಮನನಾದಿಗಳನ್ನು ಮಾಡಿಸ್ತೇನೆ ಎಂತಾನೆ ತಮೇವಚ ಆದ್ಯಂ ಪುರುಷಂ ಪ್ರಪದ್ಯ ಪ್ರಪದ್ಯೇತ ಅವನನ್ನೇ ಹೊಂದಬೇಕು ಅವನೇ ಗತಿ ದೇವರನ್ನು ತಿಳ್ಕೊಳ್ಬೇಕು ಅಂತೇಳಿ ಇನ್ನೊಬ್ಬರ ಬಳಿಗೆ ಹೋದ್ರೆ ಅವರು ಅವರ ಪರಿಚಯ ಕೊಟ್ಟಾರು ವಿನಃ ದೇವರ ಪರಿಚಯ ಕೊಡೋನ್ನು ನಮ್ಗೆ ದೇವರ ಪರಿಚಯ ಬೇಕು ಅಂತಿದ್ರೆ ದೇವರನ್ನೇ ಕೇಳ್ಬೇಕು ನಿನ್ನ ಪರಿಚಯ ಕೊಡು ದೇವರನ್ನೇ ಕೇಳಬೇಕು ನನ್ನ ಬಗ್ಗೆ ಅಭಿನಂದನ ಭಾಷಣ ಇನ್ನೊಬ್ಬ ಮಾಡುವುದಲ್ಲ ನನ್ನ ಬಗ್ಗೆ ಅಭಿನಂದನ ಭಾಷಣ ನಾನೇ ಮಾಡಿದ್ರೆ ಸ್ವಲ್ಪ ಆದ್ರೆ ಇರುತ್ತದೆ ಇನ್ನೊಬ್ಬ ಮಾಡಿದ್ರೆ ಏನಿರುತ್ತಾನೆ ಅವನಿಗೆ ಗೊತ್ತೂ ಇಲ್ಲ ನನ್ನ ಬಗ್ಗೆ ಯಾವ ಜಾತಕನೂ ಗೊತ್ತಿಲ್ಲ ಏನು ಮಾಡ್ತಾನೆ ಆದ್ರೆ ದೇವರ ಬಗ್ಗೆ ಈ ದಿವಸ ಶ್ರವಣವನ್ನು ಮಾಡಬೇಕಾದ್ರೆ ಯಾರ ಹತ್ರ ಕೇಳಬೇಕು ದೇವರತ್ರನೇ ಕೇಳ್ಬೇಕು ನಿನ್ನ ಬಗ್ಗೆ ಸ್ವಲ್ಪ ಹೇಳು ನನಗೆ ಅವನ ಹತ್ರನೇ ಕೇಳಬೇಕು ಅಲ್ಲ ಈಗ ನನ್ನ ಬಗ್ಗೆ ಸ್ವಾಮಿ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಹೇಳಿ ಅಂತ ನೀವು ನನ್ನ ಹತ್ರ ಕೇಳಿದಾಗ ನಾನು ನನ್ನ ಬಗ್ಗೆ ಪರಿಚಯ ಶುರು ಮಾಡಿದರೆ ನೀವು ಎದುರಿಗೆ ಕೂತೋರು ಏನಂತೀರಿ ಗೊತ್ತಾ ಏನು ಸನ್ಯಾಸಿಗೆ ಅಹಂಕಾರ ತನ್ನ ಬಗ್ಗೆ ಉದೇಶವನ್ನು ಕೊಚ್ಚಿಕೊಳ್ತಾಳು ಅಂತ ಬಾಯಿಯಲ್ಲಿ ಹೇಳದಿದ್ದರೂ ಮನಸ್ಸಿನಲ್ಲಿ ಚೂರು ಚೂರಿದ್ದೇ ಇರುತ್ತಲ್ಲ ಬರುತ್ತಲ್ಲ ಅಹಂಕಾರ ಅಂತ ಆಗುತ್ತೋ ಅಂದರೆ ಅದಕ್ಕಂದರೂ ಶಾಸ್ತ್ರಕಾರ ಏನಂದ್ರೆ ಗೊತ್ತಾ ಯಥಾಸ್ವರೂಪ ವಿಜ್ಞಾನ ಆತ್ಮನ್ಯ ಪಿನ್ನೋ ನನ್ನ ದೋಷ ಕೃತಿ ನನ್ನಲ್ಲಿ ಏನುಂಟು ನನ್ನಲ್ಲಿ ಏನು ಗುಣಗಳುಂಟು ಎಷ್ಟು ಗುಣಗಳುಂಟು ನನ್ನಲ್ಲಿದ್ದ ಗುಣಗಳನ್ನು ನಾನು ಇದ್ದ ಗುಣಗಳನ್ನು ಇದ್ದ ಹಾಗೇನೆ ನಿಮ್ಮ ಮುಂದೆ ಹೇಳಿದರೆ ಅದು ಅಹಂಕಾರ ಆಗೋಲ್ಲ ಆತ್ಮಶಾಸ್ತ್ರದ ಮಾತು ಅದರಿಂದ ಈ ದಿವಸ ಅಭಿನಂದನ ನಮಗೆ ಸನ್ಮಾನ ಮಾಡೋದಿದ್ರೆ ನನ್ನ ಬಗ್ಗೆ ಅಭಿನಂದನ ಭಾಷಣ ಮಾಡಲಿಕ್ಕೆ ನೀವು ಯಾರ್ಯಾರನ್ನು ಕರೆಯುವುದಕ್ಕಿಂತ ನನ್ನ ಹತ್ರನೇ ಹೇಳಿ ನನ್ನ ಬಗ್ಗೆ ನಾನೇ ಅಭಿನಂದನ ಭಾಷಣ ಮಾಡಿದೆ ಯಾಕೆ ನನ್ನ ಬಗ್ಗೆ ನನಗೆ ಗೊತ್ತಿರುವಷ್ಟು ನಿಮ್ಗೆ ಗೊತ್ತಿಲ್ಲ ಅಭಿನಂದನೆ ಅಷ್ಟೇ ತಾನೇ ಗೊತ್ತಿದ್ದದ್ದನ್ನು ಗೊತ್ತಿದ್ದದ್ದನ್ನು ಹೇಳೋದು ಇಲ್ಲದ್ದನ್ನು ಹೇಳೋದು ಹಾಗಾದ್ರೆ ಈಗ ನಮಗೆ ಯಾರ ತಿಳುವಳಿಕೆ ಬೇಕು ಇದರಿಂದ ಬಿಡುಗಡೆ ಆಗಬೇಕಾ ಬಿಡುಗಡೆ ಆಗಬೇಕಾದ್ರೆ ಶ್ರವಣ ಯಾರದ್ದು ಮಾಡಬೇಕು ಆ ಮೂಲದ್ದು ಮಾಡ್ಬೇಕಾ ಬೇರಿನದ್ದು ಮಾಡ್ಬೇಕಾ ಬೇರಿನದ್ದು ಶ್ರವಣ ಮಾಡಬೇಕಾದ್ರೆ ಯಾರ ಹತ್ರ ಕೇಳಬೇಕು ಅದಕ್ಕೆ ಕೃಷ್ಣಾಂತ ಯಾರ್ಯಾರತ್ರ ಕೇಳಬೇಡ ನನ್ನ ಹತ್ರನೇ ಕೇಳ ಅಲ್ಲ ನಿನ್ನ ಹತ್ರನೇ ಕೇಳಿದಾಗ ನೀನು ನಿನ್ನ ಬಗ್ಗೆ ವರ್ಣನೆ ಮಾಡಿಬಿಟ್ಟು ಅಹಂಕಾರ ಆಗೋದಿಲ್ವೋ ಯಥಾಸ್ವರೂಪ ವಿಜ್ಞಾನ ಆತ್ಮನ್ನೇ ಭಿನ್ನದ ಅವಶ್ಯಕತೆ ನಾ ಎದ್ದೆ ಬಿಡದ ಅಹಂಕಾರ ಅಲ್ಲ ಮತ್ತೆ ನಾನು ಹೇಳಿದ್ದು ಕಮ್ಮಿ ಯಾಕೆ ಪೂರ ಹೇಳಿದ್ರೆ ನಿಮ್ಗೆ ತಿಳ್ಕೊಳ್ಳಿಕ್ಕಾಗೋಲ್ಲ ತಮೇವಚಾತ್ಯಂ ಪುರುಷಂ ಪ್ರಪತ್ಯೆ ಅಂದರೆ ಆದರೆ ಲೋಕದಲ್ಲಿ ಹೀಗೆ ಇಲ್ಲ ಯದ್ಯಪಿ ಸಿದ್ಧಂ ಲೋಕವಿರುದ್ಧಂ ಅಲ್ವೋ ನನ್ನ ಬಗ್ಗೆ ನಾನೇ ಹೇಳಿಕೊಳ್ಳಿಲ್ಲ ಮತ್ತೆ ಇನ್ನೊಬ್ಬರನ್ನೇ ನಾವು ಹೇಳಲಿಕ್ಕೆ ಕರೆಸೋದು ಹಾಗಾದ್ರೆ ನಮ್ಮ ಬಗ್ಗೆ ನಮ್ಮಲ್ಲಿ ಏನುಂಟು ಅದನ್ನೇ ಹೇಳಬೇಕಲ್ಲ ಇದ್ದನ್ನೇ ಹೇಳಬೇಕಲ್ಲ ಹಾಗಾದರೆ ಭಗವದ್ಗೀತೆ ಈ ಶ್ಲೋಕವನ್ನು ಆ ಸಮಯದಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳೋಣ ಆವಾಗ ನಮ್ಮ ಸನ್ನಿಧಾನ ಅವರಲ್ಲಿ ಬಂದು ಅವರಿಂದ ದೇವರು ನೃಡಿಸ್ತಾರೆ ತಮೇವಚಾಧ್ಯಷಂ ಪ್ರಪತಿ ಭಗವಂತನಿಗೆ ಅವನಿಗೆ ಮೊರೆ ಬಂದು ಬೇರೆ ಗತಿಯಿಂದ ನನಗೆ ನಿನ್ನ ತಿಳುವಳಿಕೆ ನಿನ್ನ ಆಚಾರ್ಯವಾನ್ ಪುರುಷೋ ವೇದ ಉಪನಿಷದ ಒಂದು ಮಾತು ಉಂಟಲ್ಲ ನಮಗೆ ದೇವರ ತಿಳುವಳಿಕೆ ಬರುವುದು ಯಾರಿಂದ ಅಂತ ದೇವರ ತಿಳುವಳಿಕೆ ಬರುವುದು ದೇವರಿಂದಲೇ ಅಂತ ಅಂತ ಅಲ್ಲ ಗುರುಗಳಲ್ಲೂ ದೇವರನ್ನು ತೋರಿಸುವವರು ಅಂತಂದ್ರು ಗುರುಗಳು ದೇವರನ್ನು ತೋರಿಸಬೇಕಾದ್ರೆ ಗುರುಗಳಲ್ಲಿ ಭಗವಂತ ಸನ್ನಿಹಿತನಾಗಿ ಕೊಂಡು ಆ ಗುರುಗಳ ಮೂಲಕ ನುಡಿಸ್ತಾನೆ ಅಷ್ಟೇ ಮತ್ತೆಂದು ಆಚಾರ್ಯವಾನು ಪುರುಷ ವೇದ ಆಚಾರ್ಯ ಯಾರು ಗೀತಾಚಾರ್ಯ ಆ ಗೀತಾಚಾರ್ಯ ಗುರುಗಳಲ್ಲಿ ಇದ್ದುಕೊಂಡು ತನ್ನನ್ನು ತಿಳಿಸಿಕೊಡ್ತಾನೆ ಆದ್ರಿಂದ ತಮೇವಚಾತ್ಯಂ ಪುರುಷಂ ಪ್ರಪತಿ ಭಗವಂತನನ್ನು ಮೊರೆ ಹೊಂದು ಹೊಂದಿದಾಗ ಯಾಕೆ ಅವನನ್ನೇ ಮೊರೆ ಅಯ್ಯೋ ಜಗತ್ತು ಬಂದದ್ದೇ ಅವನಿಂದ ಯಥ ಪ್ರಸೃತ ಯಥ ಪ್ರವೃತ್ತಿ ಪ್ರಸೃತ ಪುರಾಣಿ ಈ ಜಗತ್ತು ಬಂದದ್ದೇ ಅವನಿಂದ ಬೇರಿನ ಸ್ಥಾನದಲ್ಲಿರುವವನು ಕರ್ತೃ ಸ್ಥಾನದಲ್ಲಿರುವವನು ಭಗವಂತ ಅವನಿಂದ ಬಂದ ಜಗತ್ತು ಆದ್ರಿಂದ ಅವನನ್ನು ಅವನಿಗೆ ಮೊರೆ ಹೊತ್ತು ಆವಾಗ ಎಲ್ಲವನ್ನು ತನ್ನನ್ನು ತಿಳಿಸಿಕೊಡ್ತಾನೆ ಹೇಗೆ ತಿಳಿಸಿಕೊಡ್ತಾನೆ ದೇವರು ಯಾರನ್ನು ತಿಳಿಸಿಕೊಡೋದು ತನ್ನನ್ನು ತಿಳಿಸಿಕೊಡುವುದು ಹೇಗೆ ತಿಳಿಸಿಕೊಡೋದು ಜಗತ್ತಿನ ಮೂಲಕ ನೋಡಿ ಇಂತಹ ಜಗತ್ತನ್ನು ಸೃಷ್ಟಿ ಮಾಡಿದವ ನಾನು ಜಗತ್ತಿನ ಇಷ್ಟು ವೈವಿಧ್ಯ ಉಂಟು ನಿಮಗೆ ಒಂದು ಉದಾಹರಣೆ ಚಿಕ್ಕ ಉದಾಹರಣೆ ಸಾಕಲ್ಲ ದೇವರನ್ನು ವಿಮರ್ಶೆ ಮಾಡುವ ಕ್ರಮಕ್ಕೆ ಒಂದೇ ಒಂದು ಚಿಕ್ಕ ಉದಾಹರಣೆ ಸಾಕು ರಾಜ ಇಷ್ಟು ಜನ ಸೇರಿದ್ದೇವಲ್ಲ ನಾವು ಒಬ್ಬರ ಮುಖದಂತೆ ಒಬ್ಬರ ಮುಖ ಉಂಟ ಎಲ್ಲರ ಮುಖದಲ್ಲಿ ಇರುವುದು ಎರಡು ಕಣ್ಣು ಒಂದು ಮೂಗು ಒಂದು ಬಾಯಿ ಅಕ್ಕಪಕ್ಕದಲ್ಲಿ ಎರಡು ಕಿವಿಗಳು ಬಾಯಿಯಲ್ಲಿ ಒಂದಷ್ಟು ಹಲ್ಲುಗಳು ಅದು ಕೂಡ ಕಣ್ಣೇ ಮೇಲೆ ಕಣ್ಣು ಮೇಲೆ ಅಂದರೆ ಮೂಗಿನ ನಂತರ ಮೇಲೆ ಕಣ್ಣು ಅದರ ಕೆಳಗೇನೆ ಮೂಗು ಅದರ ಕೆಳಗೇನೆ ಬಾಯಿ ಯಾರಿಗೂ ಕೂಡ ಇಲ್ಲಿ ಬಾಯಿ ಅಥವಾ ಇಲ್ಲಿ ಮೂಗು ಹೀಗೆ ಇಲ್ಲವೇ ಇಲ್ಲ ಹಾಗಾದರೆ ಇದೆಲ್ಲ ಒಂದು ಅಚ್ಚು ತೆಗೆದಂತೆ ಇದ್ರೂ ಕೂಡ ಒಬ್ಬನ ಮುಖದಂತೆ ಮತ್ತೊಬ್ಬನ ಮುಖ ಇಲ್ಲ ಆವಾಗ ದೇವರು ಅಂತ ಜಗತ್ತನ್ನು ತೋರಿಸುವ ಮೂಲಕ ನಾನು ನನ್ನ ಮಹತ್ವವನ್ನು ನಿನಗೆ ತಿಳಿಸಿಕೊಡ್ತೇನೆ ಜನ್ಮಾದ್ಯಶ್ಯತಃ ಆದ್ರಿಂದ ದೇವರನ್ನು ತಿಳ್ಕೊಳ್ಳುವುದು ಅಂತಂದ್ರೆ ಜಗತ್ತನ್ನು ಈಗ ಬನ್ನಿ ಸರಿದಾರಿಗೆ ಹಾಗಾದರೆ ಜಗತ್ತು ಸುಳ್ಳಲ್ಲಲ್ಲ ಒಂದು ವೇಳೆ ಜಗತ್ತು ಸುಳ್ಳು ಅಂತಾಗಿದ್ರೆ ಈ ಜಗತ್ತನ್ನು ತಿಳ್ಕೊಳ್ಳೋದು ಅಂತ ಉಂಡ ಜಗತ್ತು ಸುಳ್ಳು ಅಂತಂದರೆ ಹಗ್ಗದಲ್ಲಿ ಕಂಡ ಹಾವಿನಂತೆ ಈ ಜಗತ್ತು ಆಗಿದ್ದರೆ ಜಗತ್ತಿನಲ್ಲಿ ಮಹತ್ವ ಅಂತ ಏನಾದರೂ ಉಂಡ ನಮಗೆ ಇದರಿಂದ ಬಿಡುಗಡೆ ಆಗಬೇಕು ಸಂಸಾರದಿಂದ ಬಿಡುಗಡೆ ಆಗಬೇಕು ಬಿಡುಗಡೆ ಅವನನ್ನು ತಿಳ್ಕೊಳ್ಬೇಕು ಅವನನ್ನು ತಿಳ್ಕೊಳ್ಳೋದು ಅಂದರೆ ಅವನ ನಿರ್ಮಾಣ ಮಾಡಿದ ಜಗತ್ತನ್ನು ತಿಳ್ಕೊಳ್ಬೇಕು ಜಗತ್ತು ಸುಳ್ಳು ಅಂತಾಗಿದ್ದರೆ ಇಂಥ ಸುಳ್ಳಾದ ಜಗತ್ತಿನ ನಿರ್ಮಾತೃವ ಎಂಥವಂತಾಗೋದಿಲ್ಲವೋ ಅವಾಗ ಎಲ್ಲಿಂದ ಶುರುವಾಯಿತು ಜಗತ್ ಸತ್ಯತ್ವದಿಂದ ಶುರುವಾಯಿತು ಎಂದೂ ಕೂಡ ಜಗತ್ತು ಹಗ್ಗದಲ್ಲಿ ಕಂಡ ಹಾವಿನಂತೆ ಅಲ್ಲ ನಿಜವಾಗಿ ಕಂಡ ಹಾವಿನಂತೆ ಈ ಜಗತ್ತು ಅಂತಂದ ಅಬ್ಬ ಇನ್ನು ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡಿದವಾ ಅಂತಾಗುತ್ತೆ ಅದಕ್ಕೆ ಅಂತ ಕೃಷ್ಣ ಯಥ ಯಾರಿಂದ ಈ ಜಗತ್ತು ಹೊರಟು ಬಂತೋ ಅವನನ್ನು ಮೊರೆ ಹೋಗಬೇಕು ಆವಾಗ ಅವನು ತನ್ನ ಚಿತ್ರಣವನ್ನು ಕೊಡ್ತಾನೆ ಫಲಿತಾಂಶ ನೀನು ಅವನನ್ನು ಸೇರ್ತೀಯ ಮುಂದೆ ನಿನಗೆ ಪುನಃ ಇಲ್ಲಿಗೆ ಬರತಕ್ಕಂತಹ ಪ್ರಸಂಗ ತಪ್ಪುತ್ತೆ ಸಂಸಾರಕ್ಕೆ ಬರತಕ್ಕಂತಹ ಪ್ರಸಂಗ ತಪ್ಪುತ್ತೆ ಎಂತಹ ಜಗತ್ತು ಪುರಾಣಿ ಜಗತ್ತು ಪುರಾಣಿ ಅಂತಂದ್ರೆ ಏನರ್ಥ ಪುರಾತನವಾದ ಜಗತ್ತು ಪುರಾತನ ಅಂದ್ರೆ ಏನರ್ಥ ಇದೇ ಜಗತ್ತು ಹಿಂದೆ ಇತ್ತು ಅಂತ ಅರ್ಥ ಅಲ್ಲ ಪುರಾಪಿ ಹಿಂದೆಯೂ ಕೂಡ ತನೋತಿ ಮಾಡಿದ್ದ ಇದೇ ಅನಾದಿಕಾರದಿಂದ ಇತ್ತು ಅಂತ ಅರ್ಥ ಅಲ್ಲ ಇದಕ್ಕೊಂದು ಉತ್ಪತ್ತಿ ಉಂಟು ಈ ಜಗತ್ತಿಗೊಂದು ಜಾತಕ ಉಂಟು ಇಂತಹ ದಿವಸ ಜಗತ್ತು ಹುಟ್ಟಿತು ಅಂತ ಉಂಟು ಹಾಗಾದ್ರೆ ಅದಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ಇದೇ ರೀತಿಯಾದ ಇನ್ನೊಂದು ಜಗತ್ತೇ ಅದಕ್ಕಿಂತ ಹಿಂದೆ ಇದೇ ರೀತಿ ಖಾತಾ ಯಥಾ ಪೂರ್ವ ಅಕಲ್ಪಯತ್ ಚತುರ್ಮುಖನನ್ನು ಮುಂದಿಟ್ಟುಕೊಂಡು ಭಗವಂತ ಈ ಜಗತ್ತನ್ನು ಪ್ರತಿ ಕಲ್ಪದಲ್ಲಿ ಕೂಡ ಆದ್ರಿಂದ ಜಗತ್ತನ್ನು ಏನು ಪುರಾಪಿ ತನೋತಿ ಇತಿ ಪುರಾಣಿ ಹಿಂದೆಯೂ ಕೂಡ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದ ಮುಂದೆಯೂ ಕೂಡ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಆದ್ರಿಂದ ಜಗತ್ತಿನ ಹೆಸರು ಪುರಾಣಿ ಎಂತ ಹೆಸರು ಪುರಾಪಿ ತನೋತಿ ಇತಿ ಪುರಾಣಿ ಹಿಂದೆಯೂ ಕೂಡ ಮಾಡಿದ್ದ ಅದರಿಂದ ಮುಂದೆಯೂ ಕೂಡ ಮಾಡ್ತಾನೆ ತಿಟ್ಟುಕೊಳ್ಬೇಕು ಇಂತಹ ಜಗತ್ತು ಯಾರಿಂದ ಬಂತೋ ಅವನನ್ನು ತಿಳಿದು ಅವನಿಂದ ಅವನನ್ನು ಸೃಷ್ಟಿ ಮಾಡಿದ ಜಗತ್ತನ್ನು ತಿಳಿದು ಯಾರೋ ಸೃಷ್ಟಿ ಮಾಡಿದ್ದು ಯಾರದ್ದೋ ಮಕ್ಕಳು ಆ ಮಕ್ಕಳ ಬಗ್ಗೆ ಚಿತ್ರಣ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋಲ್ಲ ಆ ಮಕ್ಕಳ ಸ್ಥಿತಿಗತಿ ಏನು ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋಲ್ಲ ಯಾರು ಮಕ್ಕಳನ್ನು ಹಿಡಿದಿದ್ದಾನೋ ಅವನೇ ಅದರ ಬಗ್ಗೆ ಚಿತ್ರಣ ಕೊಡಬೇಕು ಅವನೇ ಚಿತ್ರಣ ಕೊಡಬೇಕಾದ್ರೆ ಅವನಿಗೆ ದುಂಬಾಲು ಬೀಳಬೇಕು ಅದರಿಂದ ತಮೇವಚ ಆದ್ಯಂ ಪುರುಷಂ ಪ್ರಪಚೆ ಯಥಪ್ರಸೃತ ಪ್ರವೃತ್ತಿ ಪುರಾಣಿ ಬಹಳ ಹಿಂದಿನಿಂದ ಬಂದಿರತಕ್ಕಂಥ ಜಗತ್ತು ಅಂತ ಅರ್ಜುನನಿಗೆ ಕೃಷ್ಣ ಸಂದೇಶ ಕೊಡ್ತಾ ಇದ್ದಾನೆ ಎಂಬಲ್ಲಿಗೆ ಹಿಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ